ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶಿವಪುರಾಣ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದ ಮೊದಲನೆಯ ಸಂಹಿತೆ ಆಗಿರ್ತಕ್ಕಂತಹ ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಹದಿಮೂರು ಅಧ್ಯಾಯಗಳು ಈಗಾಗಲೇ ಮುಗಿಯಿತು ಶಿವಪುರ ಮುರಾಣ ಮಹಾತ್ಮವನ್ನು ಕೂಡ ನಾವು ಮೊದಲೇ ಕೇಳಿ ನೋಡಿದ್ದೇವೆ ಸ್ಕಾಂದ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ಶಿವಪುರಾಣದ ಮಹಾನ್ಮ ಏಳು ಅಧ್ಯಾಯಗಳದ್ದು ಈಗ ಒಂದು ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿನಾಲ್ಕನೇ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಹದಿಮೂರನೇ ಅಧ್ಯಾಯದಲ್ಲಿ ಸದಾಚಾರದ ಒಂದು ವಿವರಣೆ ವರ್ಣನೆ ಇದೆ ಯಾವ ರೀತಿಯಾಗಿ ಆಚಾರ ಇರಬೇಕು ಅಂತಕ್ಕಂಥದ್ದು ಎರಡನೇದಾದ ಈಗ ಹದಿನಾಲ್ಕನೇ ಅಧ್ಯಾಯದಲ್ಲಿ ಅಗ್ನಿ ಯಜ್ಞಾದಿಗಳ ವರ್ಣನೆ ಅಂದರೆ ಬಾಹ್ಯಯಜ್ಞ ಹ್ಞೂ ಅಂತರಯಜ್ಞ ಬೇರೆ ಇದೆ ಬಾಹ್ಯಯಜ್ಞ ಬೇರೆ ವೇದೋಕ್ತ ಯಜ್ಞಾದಿಗಳು ಬಾಹಿ ಯಜ್ಞ ಇನ್ನೊಂದು ಅಂತರಯಜ್ಞ ಪರಬ್ರಹ್ಮನನ ಕರ್ಮ ಅಂಗದ್ದಲ್ಲ ಅದು ಜ್ಞಾನಕಾಂಡದ್ದು ಹ್ಞೂ ಆತ್ಮಧ್ಯಾನ ಅದು ಅಂತರಯಜ್ಞ ಅಂತ ಹೇಳ್ತೇವೆ ಯಜ್ಞದಲ್ಲಿ ಬಹಳಷ್ಟಿದೆ ದ್ರವ್ಯಯಜ್ಞ ಸ್ತಪೋಯಜ್ಞ ಆಮೇಲೆ ಜಪಯಜ್ಞ ಸ್ತಥಾಪರಿ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಅಂಥೇಳಿ ಬೇರೆ ಬೇರೆ ಭೋಗ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಶ್ರೀಕೃಷ್ಣ ಭಗವಂತ ಗೀತಾಚಾರ್ಯ ಉಪದೇಶ ಮಾಡ್ತಾನೆ ದ್ರವ್ಯ ಅಂದರೆ ಈ ತುಪ್ಪ ಹವಿಸು ಮುಂತಾದ ಬೇರೆ ಬೇರೆ ಹವಿಸುಗಳು ಇದನ್ನೆಲ್ಲ ಹಾಕುವಂಥದ್ದು ವನಸ್ಪತಿಗಳು ಹಾಕಿ ಮಾಡುವಂತಹ ದ್ರವ್ಯಯಜ್ಞ ಆಮೇಲೆ ತಪೋಯಜ್ಞ ತಪಸ್ವಿ ಯಜ್ಞ ತಪೋರೂಪದ್ದು ಆಮೇಲೆ ಜಪಯಜ್ಞ ನಾಮಜಪ ದೇವರ ನಾಮ ಜಪ ಮಾಡತಕ್ಕಂಥ ಯಜ್ಞ ಆಮೇಲೆ ಸ್ವಾಧ್ಯಾಯ ಅಂದರೆ ಸ್ವಂತ ಅಧ್ಯಯನ ಮಾಡುವಂಥದ್ದು ನಿತ್ಯ ಮಾಡ್ತಕ್ಕಂಥದ್ದು ಅದು ಒಂದು ಯಜ್ಞವಿ ಜ್ಞಾನಯಜ್ಞ ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ಹಾಗೆ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚುವಂಥದ್ದು ಇದು ಇವೆಲ್ಲ ಯಜ್ಞದ ವಿವಿಧ ರೂಪಗಳು ಅದರಲ್ಲಿ ಈಗ ಅಗ್ನಿ ಯಜ್ಞದ ಬಗ್ಗೆ ಇಲ್ಲಿ ಬರ್ತದೆ ಓಂ ನಮ ಶಿವಾಜ ಅದ ಅಥ ಶ್ರೀಶಿವಮಹಾಪುರ ವಿರಸಂಹಿತರ್ದಶೋಧ್ಯಾ ಋಷಯ ಊಚು ಋಷಿಗಳು ಹೇಳಿದರು ಅಗ್ನಿಯ್ ದೇವಯಜ್ಞ ಗುರುಪೂಜಾ ಬ್ರಹ್ಮತೃಪ್ತಿ ಕ್ರಮೇಣ ಬ್ರೂಹಿಣ ಪ್ರಭೋ ಅಯ್ಯ ಪ್ರಭುವೇ ಪೂಜ್ಯನೇ ಒಡೆಯ ಪೂಜ್ಯನೇ ಅಗ್ನಿಯಜ್ಞಂ ಅಗ್ನಿಯಜ್ಞ ಅಂತ ಹೇಳಿದರೆ ಏನು ದೇವಯಜ್ಞಂ ಬ್ರಹ್ಮಯಜ್ಞ ಹಾಗೇ ಗುರುಪೂಜೆ ಆಮೇಲೆ ಬ್ರಹ್ಮತೃಪ್ತಿ ಅಂದರೆ ಬ್ರಾಹ್ಮಣ ಸಂತುಷ್ಟಿ ಹ್ಞೂ ಇವುಗಳನ್ನು ಅನುಕ್ರಮವಾಗಿ ಕ್ರಮೇಣ ಬ್ರೂಹಿ ನಮಗೆ ವಿವರಿಸಿ ನಹ ನಮಗೆ ಅಸ್ಮಭ್ಯಂ ನ ಬ್ರೂಹಿ ನಮಗೆ ವಿವರಿಸಿ ಹೇಳು ಅಂಥೇಳಿ ಈ ಶೌನಕಾದಿಷಿಗಳು ನಿಮಿಷಾರಣ್ಯದಲ್ಲಿ ಕೇಳ್ತಾರೆ ಸೂತ ಮುನಿ ಹತ್ರ ಆಗ ಸೂತ ಹೇಳ್ತಾರೆ ಅಂದರೆ ಬ್ರಾಹ್ಮಣ ಸಂತುಷ್ಟಿ ಸಂತುಷ್ಟಿ ಅಂದರೆ ಉದಾಹರಣೆಗೆ ನೋಡಿ ಪ್ರಿಯವಾಕ್ಯ ಪ್ರಧಾನೀನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯ ವಚನೇಕಾ ದರಿದ್ರತಾ ನಿನ್ನೆ ನಾವು ವಚನೇಕಾ ದರಿದ್ರತಾ ಎನ್ನತಕ್ಕದ್ದು ನಾನು ಸು ಹೇಳಿದ್ದೆ ಅಂದರೆ ಅದರ ಪೂರ್ಣ ಪಾಠ ಪ್ರಿಯವಾಕ್ಯ ಪ್ರಧಾನೇನ ಪ್ರಿಯವಾದ ಮಾತುಗಳನ್ನು ಆಡುವುದರಿಂದ ಸರ್ವೇ ತುಷ್ಯಂತಿ ಜಂತವ ಎಲ್ಲ ಜಂತುಗಳು ಜೀವಿಗಳು ಸಂತೋಷವನ್ನು ಹೊಂದುತ್ತವೆ ತಸ್ಮಾತ್ ತದ ವಕ್ತವ್ಯಂ ಹಾಗಾಗಿ ಪ್ರಿಯವಾದ ಮಾತನ್ನೇ ಆಡಬೇಕು ಅಪ್ರಿಯವಾಗಿ ಇನ್ನೊಬ್ಬರನ್ನು ನೋಯಿಸುವ ಹಾಗೆ ಮಾತಾಡಬಾರ್ದು ವಚನ ಕಾದರಿದ್ರತ ಯಾಕಂದರೆ ಮಾತಿನಲ್ಲಿ ಏನು ಬಡತನ ಇದೆ ನಮಗೆ ಬೇರೆ ಧನಕನಕಾದಿಗಳು ಇಲ್ಲದೇ ಇರ್ಬೋದು ಐಶ್ವರ್ಯ ಇಲ್ಲದೇ ಇರ್ಬೋದು ಸಾಧನ ಸಲಕರಣೆಗಳು ಸಂಪತ್ತು ಇಲ್ಲದೇ ಇರ್ಬೋದು ಬೇಕಾದಷ್ಟು ಆದರೆ ಮಾತಿನಲ್ಲಿ ನಮಗೆ ಭಗವಂತ ಕೊಟ್ಟಂತಹ ನಾಲಿಗೆ ಇದೆ ಇಂದಿರಗಳಿದೆ ಹ್ಞೂ ಯಾಕೆ ನಮಗೆ ಅದರಲ್ಲಿ ಒಂದು ಒಳ್ಳೆಯ ನುಡಿಗಳನ್ನು ಮಾತುಗಳನ್ನು ಆಡಲಿಕ್ಕೆ ಆಗುವುದಿಲ್ಲ ಅದರಲ್ಲಿ ಯಾಕೆ ದಾರಿದ್ರವನ್ನು ತೋರಿಸ್ತೇವೆ ಹ್ಞೂ ಬಡತನವನ್ನು ಅದರಲ್ಲಿ ಧಾರಾಳವಾಗಿ ಮಾತಾಡ್ಬೋದಲ್ಲ ಬಾಯಿ ತುಂಬ ಚೆನ್ನಾಗಿ ಇನ್ನೊಬ್ರಿಗೆ ಹಿತವಾಗೋ ರೀತಿಯಲ್ಲಿ ಅಂಥೇಳಿ ಆ ಸುಭಾಷಿತ ಹೇಳ್ತದೆ ಅಂದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಒಲಿಯನಯ್ಯ ಅಂತೇಳಿ ಬಸವೇಶ್ವರರು ಹೇಳಿದ್ದಾರೆ ವೀರಶೈವ ಧರ್ಮ ಸ್ಥಾಪಕರು ಅಂದರೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಷ್ಟು ಚೆನ್ನಾಗಿರಬೇಕು ಮುತ್ತು ಪೂಣಿಸಿದ ಹಾಗೆ ಮಾತು ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಪ್ರಕಾಶಮ ಅದರಲ್ಲಿ ಮಾತಿನಲ್ಲಿ ಓಜಸ್ಸು ತೇಜಸ್ಸಿರಬೇಕು ಹ್ಞೂ ಹಗುರವಾಗಿ ಮಾತಾಡಬಾರ್ದು ನೋಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ಹ್ಞೂ ಅಷ್ಟು ಪ್ರಕಾಶಮಾನವಾಗಿ ಇರಬೇಕದು ಸ್ಪಷ್ಟವಾಗಿರಬೇಕು ಕ್ರಿಸ್ಟಲ್ ಕ್ಲಿಯರ್ ಸ್ಫಟಿಕದ ಶಲಾಖೆಯಂತೆ ಹ್ಞೂ ಮಾತು ಗೊಂದಲದಿಂದ ಗೂಡಾಗಿರಬಾರ್ದು ಸ್ಪಷ್ಟವಾಗಿ ನಿರ್ದುಷ್ಟವಾಗಿ ನಿರ್ದಿಷ್ಟವಾಗಿ ಅದು ಏನು ಹೇಳುವೆ ಹೇಳಲಿಕ್ಕೆ ಉದ್ದೇಶಿಸಿದೆಯೋ ಅದನ್ನು ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ತಿಳಿಯುವ ಹಾಗೆ ಹೇಳಬೇಕು ಗೋಡೆ ಮೇಲೆ ದೀಪ ಇಟ್ಟಾಗಿ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ಒಂದು ನುಡಿ ಮಾತು ಕೊಟ್ಟರೆ ಅದನ್ನು ನಡೆಸದಿದ್ದರೆ ಕೊಟ್ಟ ಮಾತನ್ನು ಹಾಡಿದ ಮಾ ಭಾಷೆಗೆ ಅದನ್ನ ಕೂಡಲ ಸಂಗಮ ಅಂದರೆ ಭಗವಂತ ಪರಮೇಶ್ವರ ಒಲಿಯುವುದಿಲ್ಲ ಅಂಥವ್ರ ಬಗ್ಗೆ ಪ್ರಸನ್ನನಾಗುವುದಿಲ್ಲ ಅವನಿಗಿಷ್ಟ ಆಗುವುದಿಲ್ಲ ಅದು ಮಾತು ತಪ್ಪಿದರೆ ಅಂತೇಳಿ ಹಾಗೆ ಇಲ್ಲಿಗ ಸೂತವಾಚ ಅಗ್ನೌ ಜುಹೋತಿ ಯ್ರವ್ಯಮಗ್ನಿಯಜ್ಞ ಉಚ್ಯತೆ ಬ್ರಹ್ಮಚರ್ಯಾಶ್ರಮಸ್ಥಾನ ಸಮಿಧಾಧಾನಮೇವ ಹಿ ಹೇಳ್ತಾನೆ ಅಗ್ನೌ ಜುಹೋತಿ ಯತ್ ದ್ರವ್ಯ ಅಗ್ನಿಯಜ್ಞ ಸಹ ಉಚ್ಯತೆ ಅಗ್ನಿಯಜ್ಞ ಯಾವುದು ಅಗ್ನಿಯಲ್ಲಿ ಯಾವ ಹವಿಸ್ಸನ್ನು ಹೋಮ ಮಾಡುವಂಥದ್ದು ಇದೆಯೋ ಅದೇ ಹೋಮಿಸುವಂಥದ್ದು ಅದೇ ಅಗ್ನಿ ಯಜ್ಞ ಬ್ರಹ್ಮಚರ್ಯಾಶ್ರಮಸ್ಥಾನ ಸಮಿಧಾಧಾನ ಬ್ರಹ್ಮಚಾರಿಗಳಿಗೆ ಅಗ್ನಿಯಲ್ಲಿ ಸಮಿತ್ತುಗಳನ್ನು ಅರ್ಪಿಸುವಂಥದ್ದೇ ಅಗ್ನಿ ಕಾರ್ಯವೇ ಅಗ್ನಿಯಜ್ಞ ಸಮಿದ ಸಮಿದಗ್ನೌ ವ್ರತಾದ್ಯಂಚ ವಿಶೇಷ ಯಜನಾಧಿಕ ಪ್ರಥಮಾಶ್ರಮಿಣ ಪ್ರಥಮಾಶ್ರಮಿಣ ಯಾವದೌಪಾಸ ದ್ವಿಜೋಹ ಅಗ್ನಿಯಲ್ಲಿ ಸಮಿತನ್ನು ಅರ್ಪಿಸುವಂಥದ್ದು ಸಮಿತ್ ಅಗ್ನೌ ವ್ರತಚ ವ್ರತ ಮುಂತಾದವುಗಳು ವ್ರತಾದಿಗಳು ವಿಶೇಷ ಯಜನಾಧಿಕ ವಿಶೇಷವಾದ ಜ್ಯೋತಿಷ್ಠೋಮ ಯಾಗಗಳನ್ನು ಮಾಡುವಂಥದ್ದು ಜ್ಯೋತಿಷ್ಠೋಮ ಆಮೇಲೆ ನಿರೂಢ ಪಶುಬಂಧ ಬೇರೆ ಬೇರೆ ಇದೆ ಸೌತ್ರಾಮಣಿ ಗವಾಮಯನ ಹ್ಞೂ ಯಾಗ ಮುಂತಾದವುಗಳು ಆಮೇಲೆ ಪ್ರಥಮಾಶ್ರಮಿಣ ಪ್ರಥಮಾಶ್ರಮಿಣ್ ಏವಂ ಈ ರೀತಿಯಾಗಿ ಇದು ಆಮೇಲೆ ಯಾವುದು ಔಪಾಸನ ದ್ವಿಜ ಇವು ಗೃಹಸ್ಥಾಶ್ರಮಗಳಿಗೆ ಗೃಹಸ್ಥಾಶ್ರಮಗಳಿಗೆ ಹೇಳಿದಂತಹ ಅಗ್ನಿ ಯಜ್ಞಗಳು ಅಗ್ನಿಯಲ್ಲಿ ಸಂಪಿತನ್ನು ಅರ್ಪಿಸುವಂಥದ್ದು ವ್ರತ ಆಚರಣೆಗಳು ವಿಶೇಷವಾದ ಜ್ಯೋ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡುವಂತಹದ್ದು ಔಪಾಸನಾ ಕರ್ಮ ಇವೆಷ್ಟು ಆತ್ಮನ್ಯಾರೋಪಿತ ಅಗ್ನೀನಾಂ ವನಿಂ ಯತೀನಾಂ ಹಿತಂಚ ಮಿತ ಮೇಧ್ಯಾಂ ಸ್ವಕಾಲೇ ಭೋಜನಂ ಹುತಿ ತಮ್ಮಲ್ಲಿಯೇ ಅಗ್ನಿಯನ್ನು ಆರೋಪಿಸಿಕೊಂಡಿರ್ತಕ್ಕಂತಹ ಆತ್ಮನಿ ಆರೋಪಿತ ಅಗ್ನೀನಾ ಎಂದರೆ ಅಗ್ನಿಯನ್ನು ಆತ್ಮ ಸಮಾರೋಪಣೆ ಮಾಡಿಕೊಂಡಿರತಕ್ಕಂತಹ ವಾನಪ್ರಸ್ಥರು ಈಗ ವಾನಪ್ರಸ್ಥ ಅಂತ ಹೇಳಿದರೆ ವನಕ್ಕೆ ಹೊರಟವರು ಕಾಡಿಗೋರದವರು ಗೃಹಸ್ಥಾಶ್ರಮವನ್ನು ಬಿಟ್ಟು ಗೃಹಸ್ಥಾಶ್ರಮದ ಅವಧಿ ಮುಗಿದ ನಂತರ ಸುಮಾರು ಅರುವತ್ತು ವರ್ಷಗಳ ನಂತರ ಅರುವತ್ತು ಎಪ್ಪತ್ತು ಅಂತ ಹೇಳ್ತಾರೆ ಅಲ್ಲಿ ಏನಂದರೆ ಆವಾಗ ಅಲ್ಲಿ ಹೋದ ನಂತರ ಅಲ್ಲಿ ಈ ವೈಶ್ವದೇವ ಮಾಡಲಿಕ್ಕಿಲ್ಲ ಅಗ್ನಿಕಾರ್ಯ ಅಥವಾ ವೈಶ್ವದೇವವನ್ನು ಮಾಡಲಿಕ್ಕಿಲ್ಲ ಹಾಗಾಗಿ ಅಲ್ಲಿ ಔಪಾಸನಾ ಅಗ್ನಿ ಔಪಾಸನ ಇದು ಇರ್ತದಲ್ಲ ಅವರದ್ದು ದರ್ಭೆ ಇತ್ಯಾದಿಗಳ ಒಂದು ಔಪಾಸನದ ಒಂದು ಅಂಡೆ ಇರ್ತದೆ ಕೋಲು ಅದನ್ನು ತಮ್ಮದಲ್ಲೇ ಆತ್ಮದಲ್ಲೇ ಅದನ್ನು ಸಮಾರೋಪಣೆ ಮಾಡ್ತಾರೆ ಆವಾಹನೆ ಮಾಡಿಕೊಂಡು ತಮ್ಮ ಶರೀರದೊಳಗೆ ಆತ್ಮದೊಳಗೆ ಅದನ್ನು ಸಮಾರೋಪ ಮಾಡಿಕೊಂಡು ಅಂದರೆ ಆಮೇಲೆ ಬಾಹ್ಯಯಜ್ಞ ಮಾಡಲಿಕ್ಕೆಲ್ಲ ಅವರು ಆತ್ಮಜ್ಞಾನವನ್ನೇ ಮಾಡುವಂಥದ್ದು ಹ್ಞೂ ಹಾಗಾಗಿ ಅಂತಹ ವಾನಪ್ರಸ್ಥರು ಆತ್ಮನ್ನೇ ಆರೋಪಿತ ಅಗ್ನೀನಾಂ ವನೀನಾಂ ವನದಲ್ಲಿರ್ತಕ್ಕಂಥವ್ರು ವಾನಪ್ರಸ್ಥರು ಯತೀ ಯತೀನಾಂ ದ್ವಿಜಾಹ ಯತಿಗಳು ಹ್ಞೂ ಸನ್ಯಾಸಿಗಳಿಗೂ ಕೂಡ ಹಾಗೆ ಅವರು ಆತ್ಮಯಜ್ಞ ಮಾಡ್ತಕ್ಕಂಥವ್ರು ಅಂತರಯಜ್ಞ ಅಂತ ಹೇಳಿದ್ದನ್ನು ನಾವು ಹೇಳಿದ್ದೆವು ಆಗ ಬಾಹ್ಯ ಬಾಹ್ಯಯಜ್ಞೆ ಅಂತರಯಜ್ಞ ಇವರಿಗೆ ಯುಕ್ತವಾದಂತಹ ಕಾಲದಲ್ಲಿ ಹಿತವು ಪರಿಮಿತವು ಪರಿಶುದ್ಧವೂವಾದಂತಹ ಅನ್ನವನ್ನು ಭೋಜನ ಮಾಡುವುದೇ ಅಗ್ನಿ ಯಜ್ಞ ಯಾರಿಗೆ ವಾನಪ್ರಸ್ಥರಿಗೆ ಮತ್ತು ಯತಿಗಳಿಗೆ ಸನ್ಯಾಸಿಗಳಿಗೆ ಹಿತಂಚ ಮಿತಂ ಹಿತಂಚ ಮಿತ ಮೇಧ್ಯಾನ್ನಂ ಅಮೇಧ್ಯವಾದ್ದಲ್ಲ ಯೋಗ್ಯವಾದಂತಹ ಪರಿಶುದ್ಧವಾದಂತಹ ಹಿತವಾದಂತಹ ಮಿತವಾದಂಥದ್ದು ಪ್ರಮಾಣದಲ್ಲಿ ಗುಣದಲ್ಲಿ ಅಲ್ಲ ಸ್ವಕಾಲೇ ಭೋಜನಂ ಹುತಿಹಿ ಸಕಾಲದಲ್ಲಿ ಯುಕ್ತವಾದಂತಹ ಕಾಲದಲ್ಲಿ ಅನ್ನವನ್ನು ಭೋಜನ ಮಾಡುವಂಥದ್ದು ಹ್ಞೂ ಅದುವೇ ಅಗ್ನಿ ಯಜ್ಞ ಅಂಥವರಿಗೆ ಯಾರಿಗೆ ವಾನಪ್ರಸ್ಥಾಶ್ರಮಗಳಿಗೆ ಮತ್ತು ಸನ್ಯಾಸಿಗಳಿಗೆ ಅಂದರೆ ಬ್ರಹ್ಮ ಅಗ್ನು ಈಗ ಇದರಲ್ಲಿ ಹೇಳ್ತದೆ ಅಲ್ಲ ಹೌಂ ವೈಶ್ವಾನ ರೂಭೂತ್ವ ಅಂಥೇಳಿ ಅಗ್ನಿ ಪಚನ ಮಾಡ್ತದೆ ನಾವು ತಿಂದ ಆಹಾರವನ್ನು ಹಾಗಾಗಿ ಅಲ್ಲಿ ಜಠರ ಇದೆ ನಮ್ಮ ಹೊಟ್ಟೆ ಒಳಗಡೆ ಕೂಡ ಹ್ಞೂ ಅಹಂ ವೈಶ್ವಾನುರಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಅಂಥೇಳಿ ಕೂಡ ಕೃಷ್ಣ ಹೇಳಿದ್ದಾನೆ ಭಗವಂತ ವೈಶ್ವಾನುರಾಗ್ನಿಯಾಗಿ ಜೀವಿಗಳೊಳಗಿದ್ದಾನೆ ಜಠರಾಗ್ನಿಯಾಗಿ ಜಾಠರಾಗ್ನಿಯಾಗಿದ್ದಾನೆ ಆಗ ತಿಂದ ಅನ್ನವೇ ಹವಿಸ್ಸು ಜಾಠರಾಗ್ನಿ ಅಲ್ಲಿ ಅಗ್ನಿ ಹ್ಞೂ ಯಜ್ಞ ಯಜ್ಞಕುಂಡ ಜಠರಾಗ್ನಿ ಅದೇ ಅದನ್ನು ಪಚನ ಮಾಡ್ತದೆ ಅದೇ ಅಲ್ಲಿ ಆಹುತಿ ಸಮರ್ಪಣೆಯಾಗಿ ಸ್ವೀಕಾರ ಆಗುವಂಥದ್ದು ಹ್ಞೂ ನಾವು ತಿನ್ನಂಥ ಅನ್ನವೇ ಅಲ್ಲಿ ಹವಿಸ್ಸಾಗಿ ಪರಿಣಮಿಸ್ತದೆ ಅದು ಅದೇ ಅಗ್ನಿ ಯಜ್ಞ ಅಂತೇಳಿ ವಾನಪ್ರಸ್ಥರಿಗೆ ಮತ್ತು ಸನ್ಯಾಸಿಗಳಿಗೆ ಔಪಾಸನಾಗ್ನಿಸಂ ಸಮಾರಭ್ಯ ಸುರಕ್ಷಿತ ಕುಂಡೇವಾಪ್ಯಥವಾ ಭಾಂಡೇ ವ ತದಸ್ರಂ ಗೃಹಸ್ಥನಾದವನು ಔಪಾಸನಾ ಮತ್ತು ಅಗ್ನಿಹೋತ್ರಗಳನ್ನು ಔಪಾಸನಾಗ್ನಿಸಂಧಾನಂ ಸಮಾರಭ್ಯ ಸುರಕ್ಷಿತ ಅವುಗಳನ್ನು ಪ್ರಾರಂಭಿಸಿ ಅದನ್ನು ಆ ಅಗ್ನಿಯನ್ನು ಕುಂಡ ಅಥವಾ ಮಡಿಕೆಯಲ್ಲಿಟ್ಟು ಸದಾ ರಕ್ಷಿಸಬೇಕು ಕುಂಡೇ ವ ಅಪಿ ಅಥ ಭಾಂಡೆ ಮಡಿಕೆ ಭಾ ಭಾಂಡ ಪಾತ್ರೆಯಲ್ಲಿ ಅದನ್ನು ಅಜಸ್ತ್ರಂ ಸಮೀರಿತಂ ತ ಅಜಸ್ತ್ರ ಸಮೀರಿತಂ ಅದನ್ನು ಅವಿಚ್ಛಿನ್ನವಾಗಿ ಹಾರಿ ಹೋಗದಂತೆ ಅದನ್ನು ರಕ್ಷಿಸಿಡಬೇಕು ಔಪಾಸನ ಅಗ್ನಿಯನ್ನು ಅಂತೇಳಿ ಈಗ ಅದರ ಪ್ರತೀಕವಾಗಿ ಆ ಒಂದು ಔಪಾಸನದ ಒಂದು ಕೋಲು ಅಂಡೆ ಅಂತ ಹೇಳ್ತಾರೆ ಬಿದಿರಿನ ಓಟೆಯನ್ನು ಮಾಡಿ ಅದರೊಳಗಡೆ ಅಗ್ನಿಯನ್ನು ಅದರೊಳಗಡೆ ದರ್ಬೆಯನ್ನು ಸುತ್ತಿಡುವಂಥದ್ದು ಅದಕ್ಕೆ ಅಗ್ನಿಯನ್ನೇ ಆವಾಹನೆ ಮಾಡಿ ಅದನ್ನ ಒಂದು ಸಂಜ್ಞೆ ಅಗ್ನಿಯನ್ನು ಆವಾಹನೆ ಮಾಡಿ ಅದರಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಈಗ ಹಾಂ ಸಾಂಕೇತಿಕವಾಗಿ ಇಲ್ಲಿ ಹೇಳುವಂಥದ್ದು ಅಗ್ನಿಯನ್ನೇ ಸುರಕ್ಷಿತವಾಗಿಡಬೇಕು ನಂದದಂತೆ ಅಂಥವರು ಇದ್ದಾರೆ ನಿತ್ಯ ಅಗ್ನಿಹೋತ್ರಿಗಳು ಅಂಥೇಳಿ ಅಲ್ಲಿ ಕೇರಳ ಅಥವಾ ಕೆಲವು ಇದ್ದಾರೆ ಶ್ರೌತಾಗ್ನಿ ನಿತ್ಯವೂ ಅವರಲ್ಲಿ ಅಗ್ನಿ ಆರದಂತಹ ಒಂದು ಸ್ಥಿತಿಯಲ್ಲಿ ಅವರು ಅದನ್ನು ಇಟ್ಟುಕೊಂಡು ಇರ್ತಾರೆ ಅದನ್ನು ಎರಡು ಹೊತ್ತು ಅಗ್ನಿಕಾರ್ಯಾದಿಗಳನ್ನು ಮಾಡತಕ್ಕಂಥವ್ರು ಹ್ಞೂ ಎರಡು ಹೊತ್ತು ಅಗ್ನಿಸದಾ ಅಲ್ಲಿ ಇರ್ತದೆ ಅಂಥ ಕೆಲವು ಅಪರೂಪದ ಮನೆಗಳಲ್ಲಿ ಅಂಥವರು ಶ್ರೌತ ಯಾಗಾದಿಗಳಲ್ಲಿ ಭಾಗವಹಿಸ್ತಾರೆ ಹ್ಞೂ ದೊಡ್ಡ ದೊಡ್ಡ ಯಾಗಗಳಲ್ಲಿ ಸೌತ್ರಾಮಣಿ ಗವಾಮಯಾಗ ಆಮೇಲೆ ಬೇರೆ ಬೇರೆ ಅಂಥ ವಿಶೇಷ ಯಾಗಗಳೇನಿದೆ ಈಗಾಗಲೇ ಹೇಳಿದರೆ ಜ್ಯೋತಿಷ್ಠಮಿ ಯಾಗ ಇರ್ಬೋದು ಅಥವಾ ಸೋಮ ಯಾಗಗಳು ವಾಜಪೇಯ್ ಅಶ್ವಮೇಧ ಇಂಥವೆಲ್ಲ ಕಲಿಯುವಕ್ಕೆ ಅಶ್ವಮೇಧ ಇಲ್ಲ ಅಂತೇಳಿ ಹೇಳ್ತಾರೆ ನಿಷಿದ್ಧ ಅಂಥೇಳಿ ಹಾಗೆ ಅಂಥವನ್ನೆಲ್ಲ ಅಂಥವ್ರು ಮಾಡ್ತಾರೆ ಹಾಗೆ ರಕ್ಷಿಸಿಡಬೇಕು ಅಗ್ನಿ ಇಲ್ಲಿ ಹೇಳ್ತಾರೆ ಈಗ ಅದರ ಸಾಂಕೇತ ಸಂಕೇತವಾಗಿ ಈಗ ಉಪಾಸನದ ಅಂಡೆ ಒಂದು ಇಡುವಂಥದ್ದು ಒಂದು ಪದ್ಧತಿ ಜಾರಿಯಲ್ಲಿ ಇದೆ ಹೆಚ್ಚಿನವರಲ್ಲಿ ಅಗ್ನಿ ಮಾತ್ಮನ್ಯರಣ್ಯಂ ವ ರಾಜದೈವಶಾಧ್ರುವಂ ಅಗ್ನಿತ್ಯಾಗ ಭಯದು ಸಮಾರೋಪಿತ ಮುಚ್ಚ ಅಗ್ನಿಂ ಆತ್ಮನಿ ಅರಣ್ಯಾಂ ವಾ ರಾಜ ಮತ್ತು ದೈವ ಇವುಗಳಿಂದ ಅಗ್ನಿಯು ನಾಶವಾಗಬಹುದು ಎನ್ನತಕ್ಕಂಥ ಭಯ ಉಂಟಾದ ಸಂದರ್ಭದಲ್ಲಿ ರಾಜ ದೈವ ದೈವವಶಾತ್ ಅಗ್ನಿತ್ಯಾಗ ಭಯಾತ ಏನು ಮಾಡಬೇಕು ಅಂತೇಳಿ ಯಾವುದೇ ಅಂದರೆ ಈಗ ರಾಜನ ಭಯ ಇರ್ತದೆ ಉದಾಹರಣೆಗೆ ದುಷ್ಟ ರಾಜರುಗಳಾದರೆ ಹಿಂದೆ ನೋಡಿ ದೈತ್ಯರ ಕಾಲದಲ್ಲಿ ಹಿರಣ್ಯಕಶಪ ಹಿರಣ್ಯಾಕ್ಷರ ಕಾಲದಲ್ಲಿರ್ಬೋದು ಕಂಸಾದಿಗಳ ಕಾಲದಲ್ಲಿರ್ಬೋದು ಆವಾಗ ರಾವಣ ಆದಿಗಳ ಕಾಲದಲ್ಲಿ ಈ ದೇವತೆಗಳಿಗೆ ಯಜ್ಞ ಯಾಗಗಳನ್ನು ಮಾಡ್ತಕ್ಕಂಥ ಯಾವ ಋಷಿಮುಗಳು ಬ್ರಾಹ್ಮಣರು ಇರ್ತಾರೆ ಅವರ ಒಂದು ವೇದೋಕ್ತ ಕಾರ್ಮ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ ಈ ದುಷ್ಟರಾದಂತಹ ರಾಜರುಗಳು ಅಂಥವರು ಅಂಥ ಸಂದರ್ಭದಲ್ಲಿ ಅವರಿಂದ ಈ ಅಗ್ನಿ ನಾಶ ಆಗಬಹುದು ಎಂತಕ್ಕಂಥ ಭಯ ಇರ್ತದೆ ಹಾಗೆಯೇ ರಾಜ ದೈವವಶಾತ್ ದೈವಶದಿಂದ ಅಂತೇಳಿದರೆ ವಿಧಿ ನಮ್ಮ ಈಗ ಏನು ಇರ್ತದೆ ಪೂರ್ವ ಕರ್ಮ ಏನು ಮಾಡಿದ್ದಿರ್ತದೆ ಪಾಪ ಆ ಪಾಪದ ಫಲವಾಗಿ ನಮಗೆ ಅಗ್ನಿ ನಾಶ ಆಗ್ಬೋದು ಅಂದರೆ ಅಗ್ನಿ ನಂದಿ ಹೋಗ್ಬೋದು ಎನ್ನತಕ್ಕಂಥ ಭಯ ಇರ್ತದೆ ನಮ್ಮ ನಾವು ಹಿಂದೆ ಮಾಡಿದ ಪಾಪಗಳ ಫಲದಿಂದಾಗಿ ಈ ಭಯ ಎರಡು ಭಯಗಳಿಂದ ಅಗ್ನಿ ನಾಶವಾಗಬೋದು ಎನ್ನತಕ್ಕಂಥದ್ದು ಉಂಟಾದ ಸಂದರ್ಭದಲ್ಲಿ ಆ ಭಯ ಆವಾಗ ಆತ್ಮ ಆತ್ಮಸ್ವರೂಪದಲ್ಲಿಯೂ ಅರಣಿ ಅಂತ ಹೇಳಿದರೆ ಅಗ್ನಿಯನ್ನು ಕಳೆಯತಕ್ಕಂಥ ಶಮೀ ದಂಡದಲ್ಲಿಯೂ ಆರೋಪಿಸಬೇಕು ಅಂತೇಳಿ ಹೇಳ್ತಾರೆ ಹ್ಞೂ ಅಗ್ನಿತ್ಯಾಗ ಭಯದುಕ್ತಂ ಸಮಾರೋಪಿತ ಉಚ್ಯತೆ ಅಗ್ನಿಂ ಆತ್ಮನಿ ಅರಣ್ಯಾಂಬ ಅರಣಿಯಲ್ಲಿ ಅರಣಿ ಮಂಥನ ಅಂತೇಳಿದರೆ ಹಾಗೆ ಶಮೀವೃಕ್ಷದ ದಂಡ್ ಎರಡು ಶಮೀ ದಂಡವೂ ಆಗ್ತದೆ ಅರಣಿ ಅಂತೇಳಿದರೆ ಶಮೀವೃಕ್ಷಕ್ಕೆ ಹೇಳುವಂಥದ್ದು ಅರಣ್ಯ ಮಂಥನ ಅಂತೇಳಿದರೆ ಶಮಿ ವೃಕ್ಷದ ಎರಡು ತುಂಡುಗಳನ್ನು ಒಂದಕ್ಕೊಂದು ತಿಕ್ಕಿದರೆ ಉಜ್ಜಿದರೆ ಅಲ್ಲಿ ಅಗ್ನಿ ಉತ್ಪತ್ತಿ ಆಗ್ತದೆ ಯಜ್ಞಕ್ಕೆ ಮೊದಲೆಲ್ಲ ಅಗ್ನಿಯನ್ನು ಆ ರೀತಿ ಉತ್ಪಾದನೆ ಮಾಡ್ತಿದ್ರು ಈಗ ಹೇಗೆ ಬೆಂಕಿ ಕಡ್ಡಿ ಗೀರಿ ನಾವು ದೀಪ ಆವಾಗ ಅರಣ್ಯ ಮಂಥನದಿಂದ ಯಜ್ಞದ ಅಗ್ನಿಯ ಉತ್ಪತ್ತಿ ಮಾಡ್ತಿದ್ರು ಶಮಿ ವೃಕ್ಷದ ಎರಡು ತುಂಡುಗಳನ್ನು ಕಾಂಡದ ಅದನ್ನು ಉಜ್ಜಿ ಪರಸ್ಪರ ಈಗ ಹೇಗೆ ಕಾಡ್ಗಿಚ್ಚು ಹಾಗೆ ಮರಗಳು ಪರಸ್ಪರ ತಿಕ್ಕಿ ಹೊಂದಕ್ಕೊಂದು ಅಲ್ಲಿ ಘರ್ಷಣೆಯಿಂದ ಶಾಖ ಉತ್ಪತ್ತಿಯಾಗಿ ಆಮೇಲೆ ಅದು ಅಗ್ನಿ ಅಲ್ಲಿ ಉತ್ಪತ್ತಿಯಾಗಿ ಕಾಡ್ಗಿಚ್ಚ ಹಬ್ಬುತ್ತದೆ ಸಂಪತ್ಕರಿ ತಥಾಯ ಸಾಯ ಅಗ್ನ್ಯಾಹುತಿರ್ ವಿಜಾ ಆಯುಷ್ಕರಿ ಪ್ರಾತಃ ಸೂರ್ಯಾಹುತಿ ತಥೋ ಸಾಯಂಕಾಲ ಸಾಯಂ ಅಗ್ನ್ಯಾಹುತಿ ದ್ವಿಜಾಹ ಎಲ್ಲ ಬ್ರಾಹ್ಮಣರೇ ಸಾಯಂಕಾಲದಲ್ಲಿ ಮಾಡ್ತಕ್ಕಂಥ ಅಗ್ನಿಕಾರ್ಯ ಏನಿದೆ ಅದು ಸಂಪತ್ಕರಿ ಸಂಪತ್ತನ್ನು ಉಂಟು ಮಾಡ್ತದೆ ಅಂತೇಳಿ ತಿಳಿಯಬೇಕು ವಿಜ್ಞೇಯ ಆಯುಷ್ಕರಿ ಇದು ವಿಜ್ಞೇಯ ಪ್ರಾತಃ ಸೂರ್ಯಾಹುತಿ ತಥಾ ಸಾಯಂಕಾಲದಲ್ಲಿ ಅಗ್ನಿ ಆಹುತಿ ಅಂತ ಹೇಳ್ತೇವೆ ಪ್ರಾತಃ ಕಾಲದಲ್ಲಿ ಸೂರ್ಯ ಆಹುತಿ ಅಗ್ನಿಯಲ್ಲಿ ಸೂರ್ಯನಿಗೆರಪಿಸಿದಂಥ ಆಹುತಿ ಅದು ಆಯುಷನ್ನು ಉಂಟು ಮಾಡ್ತದೆ ಆಯುರ್ವರ್ಧನೆಯನ್ನು ಉಂಟು ಸಾಯಂಕಾಲದ ಸಂಪತ್ತು ಸಂಪತ್ ವರ್ಧನೆಯನ್ನು ಉಂಟು ಅಗ್ನಿಯಜ್ಞೋ ಹ್ಯ ಪ್ರೋಕ್ತವಾ ಸೂರ್ಯನಿವೇಶನಾತ್ ಇಂದ್ರೀನ್ ಸಕಲಾನ್ ದೇವಾನ್ ಉದ್ದೇಶ್ಯ ಅಗ್ನೌ ಜುಹೋತಿ ಯತ್ ದೇವಜ್ಞ ಹಿ ಸ್ಥಾಳೀಪಾಕಿ ಕ್ರತೂನ್ ಚೌಲಾಕೇ ಲೌಕಿಕ್ರತಿಷ್ಠಿತ ಹಗಲು ಸೂರ್ಯನಿರುವುದರಿಂದ ಅವನನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಹವಿಷನ್ ಅರ್ಪಿಸಿದರೆ ಅದೇ ಅಗ್ನಿಯಜ್ಞ ಅಗ್ನಿಯಜ್ಞ ಹಿ ಅಯಂ ಪ್ರೋಕ್ತೂರ್ಯವೇಶನನಾ ಇಂದ್ರದೀನ್ ಸಕಲಾನ್ ದೇವಾನ್ ಉದ್ದಿಶ್ಯ ಅಗ್ನೌ ಜುಹೋತಿ ಯತ್ ತತ್ ದೇವಜ್ಞಂ ಹಿ ತಂ ವಿದ್ಯ ಇಂದ್ರನೇ ಮೊದಲಾದ ದೇವತೆಗಳನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಹೋಮ ಮಾಡುವಂತಹದ್ದು ಯಾವುದು ಸ್ಥಳೀಪಾಕಾನ್ ಕ್ರತೂನ್ ಸ್ಥಾಳೀಪಾಕ ಮುಂತಾದಂತಹ ಕರ್ಮಗಳಿಗೆ ದೇವಯಜ್ಞ ಅಂತೇಳಿ ಅದಕ್ಕೆ ಹೇಳ್ತಾರೆ ಚೂಡಾ ಕರ್ಮ ಮುಂತಾದವು ಲೌಕಿಕ ಅಗ್ನಿಯಲ್ಲಿ ಮಾಡ್ತಕ್ಕಂಥ ಕರ್ಮಗಳು ಚೌಲ ಅಧಿಕಂ ಚೂಡಾ ಕರ್ಮ ಚೂಡಾಕರ್ಮ ಚವಳ ಅಂತ ಹೇಳ್ತೇವೆ ಕೇಶ ಮುಂಡನ ಅಂತೇಳಿ ಹೇಳ್ತದೆ ಅಂದರೆ ಕೂದಲನ್ನು ಮತ್ತು ಬಾರಿಗೆ ಮಗುವಿಗೆ ತತ್ತರಿಸುವಂತಹದ್ದು ಚವಳ ಬ್ರಹ್ಮಯಜ್ಞ ್ವಿಜಕುರ್ಯಾ ತೃಪ್ತ ಸಕೃತ್ ಬ್ರಹ್ಮಯಜ್ಞ ಪ್ರೋಕ್ತ ವೇದಸ್ಯ ಭತ್ ನ್ ಬ್ರಹ್ಮಯಜ್ಞ ಕುರ್ಯಾತ್ ದೃಪ್ತ ಸಕೃತ್ ನಿತ್ಯ ಒಂದು ಬಾರಿ ಸಕೃತ್ ಅಂದರೆ ಒಮ್ಮೆ ಬ್ರಹ್ಮಯಜ್ಞವನ್ನು ದೇವತೆಗಳ ಪ್ರೀತಿಗಾಗಿ ಮಾಡಬೇಕು ಬ್ರಹ್ಮಯಜ್ಞ ಅಂತ ಹೇಳಿದರೆ ಏನು ಬ್ರಹ್ಮಯಜ್ಞ ಇತಿ ಪ್ರೋಕ್ತೋ ವೇದಸ್ಯ ಅಧ್ಯಯನ ಭವೇತು ವೇದಾಧ್ಯಯನಕ್ಕೆ ಬ್ರಹ್ಮಯಜ್ಞ ಅಂತೇಳಿ ಹೇಳ್ತಾರೆ ಹಾಗಾಗಿ ದ್ವಿಜನಾದವನು ಪ್ರತಿನಿತ್ಯವು ದಿನಕ್ಕೊಂದು ಬಾರಿಯಾದರೂ ಯಾವುದು ಬ್ರಹ್ಮಯಜ್ಞವನ್ನು ಮಾಡಬೇಕು ಇದು ದೇವತೆಗಳನ್ನು ಪ್ರಸನ್ನೀಕರಿಸ್ತದೆ ದೇವತೆಗಳಿಗೆ ಪ್ರಿಯವಾಗ್ತದೆ ದೇವತಾನುಗ್ರಹ ಉಂಟಾಗ್ತದೆ ಇದರಿಂದ ನಿತ್ಯಾನಂತರ ತತಸ್ತು ಸ ತತಸ್ತು ನ ವಿಧೀಯತೆ ಅನಗ್ನೌ ದೇವಯಂ ಶೃಣುತ ಶ್ರದ್ಧೆಯ ದರಾತ್ ನಿತ್ಯಕರ್ಮ ನಿತ್ಯ ಅನಂತರ ಆ ಸಾ ನಿತ್ಯಕರ್ಮ ಮಾಡಿದ ಮೇಲೆ ಸಾಕದವರೆಗೂ ಆ ಸಾಕಾಲ ಪರ್ಯಂತ ತೂ ನ ಈ ವೇದಾಧ್ಯಯನವನ್ನು ಮಾಡಬೇಕು ಅಂತೇಳಿ ಅನಗ್ನೌ ದೇವಯಜನಂ ಶೃಣುತ ಶ್ರದ್ಧೆಯಾದರೋ ಸಾಯಂಕಾಲದ ಮೇಲೆ ಮಾಡಬಾರದು ಸಾಯಂಕಾಲದವರೆಗೆ ವಿಧಿಸಲ್ಪಡ್ತದೆ ಯಾವುದು ವೇದಾಧ್ಯಯನ ಆ ಹೊತ್ತಿನವರೆಗೆ ಮಾಡಬಹುದು ವೇದಾಧ್ಯಯನವನ್ನು ನಿತ್ಯ ಕರ್ಮವನ್ನು ಮಾಡಿದ ಮೇಲೆ ಬೆಳಗಿನದ್ದು ಸಾಯಂಕಾಲದ ಮೇಲೆ ವೇದಾಧ್ಯಯನ ಮಾಡಬಾರದು ಅಂತೇಳಿ ಉಂಟು ನೋಡಿ ಇದರಲ್ಲಿ ತತಸ್ತು ನ ವಿಧೀಯತೆ ಶಿವಪುರಾಾಣದಲ್ಲಿ ಬರ್ತದೆ ಅದು ಅನಗ್ನೌ ದೇವಯಜನಂ ಶೃಣುತ ಶ್ರದ್ಧೆಯ ದರ ಶ್ರದ್ಧೆಯ ಆಧರಾತ್ ಅಂದರೆ ಅಗ್ನಿಯಲ್ಲದೆ ಬೇರೆಡೆಯಲ್ಲಿ ಮಾಡ್ತಕ್ಕಂತಹ ದೇವಯಜನ ವಿಧಿಯನ್ನು ಹೇಳ್ತೇನೆ ಅನಗ್ನೌ ಅಗ್ನಿಯಲ್ಲಿ ಅಲ್ಲ ಬೇರೆ ಕಡೆ ದೇವಯಜ್ಞನ ಹೇಗೆ ಮಾಡ್ಬೋದು ಶ್ರದ್ಧೆಯಿಂದ ಕೇಳಿ ಆದಿ ಸೃಷ್ಟೌ ಮಹಾದೇವ್ಞ ಕರುಣಾಕರ ಸರ್ವಲೋಕೋಪಕಾರಾಥ ವಾರಾಂಕಲ್ಪಿತವಾನ್ ಪ್ರಭು ಸರ್ವಜ್ಞನು ದಯಾಮಯನೂ ಆಗಿರತಕ್ಕಂತಹ ಕರುಣಾಸಾಗರನೂ ಆಗಿರತಕ್ಕಂತಹ ಮಹಾದೇವನು ಜಗದುಡೇನು ಪರಮೇಶ್ವರನು ಸರ್ವೋಕೋಪಕಾರಕ್ಕಾಗಿ ಆದಿ ಸೃಷ್ಟಿಯಲ್ಲಿ ಸೃಷ್ಟಿಯಾದಿಯಲ್ಲಿ ಸಕಲ ಲೋಕಗಳ ಉಪಕಾರಕ್ಕಾಗಿ ವಾರಗಳನ್ನು ಕಲ್ಪಿಸಿದ ವಾರಾಂ ಕಲ್ಪಿತವನ್ ಪ್ರಭು ಸಂಸಾರವೈದ್ಯಸವ್ಞವೇಷ ಭೇಷಂ ಆಧಾ ವಾರಂ ಸ್ವಾರಂ ಕೃತವಾನ್ ಸಂಸಾರ ಬಂಧನವನ್ನು ಹೋಗಲಾಡಿಸುವಂತಹ ಭವರೋಗವೈದ್ಯನೂ ಆಗಿರತಕ್ಕಂತಹ ಪ್ರಥಮವೂ ದೈವ್ಯೋಭಿಷಕ್ ದೇವೈದ್ಯ ಪ್ರಥಮ ಪ್ರ ಪ್ರಥಮ ದೇವವೈದ್ಯ ಅಂದರೆ ಶಿವನೇ ಅಂಥೇಳಿ ರುದ್ರಪ್ರಶ್ನದಲ್ಲಿ ಬರ್ತದೆ ಸರ್ವಜ್ಞ ಎಲ್ಲವನ್ನೂ ಬಲ್ಲವನ್ನೂ ಆದಂತಹ ಭೇಷಜಂ ಸಕಲ ಔಷಧಿಗಳಿಗೂ ಔಷಧಿಯಾಗಿರತಕ್ಕಂತಹ ಆದ ಆರೋಗ್ಯದಂ ವಾರಂ ಅಂತಹ ಮಹಾದೇವ ಮೊದಲು ಸಕಲ ಔಷಧಿಗಳೂ ಔಷಧಿಯಾದು ಆರೋಗ್ಯಪ್ರದವೂ ಆಗಿರತ ಆಗಿರತಕ್ಕಂಥ ಭಾನುವಾರವನ್ನು ಕಲ್ಪಿಸಿದ ಸ್ವವಾರಂ ಕೃತವಾನ್ ಪ್ರಭು ತನ್ನ ವಾರವನ್ನು ಕಲ್ಪಿಸಿದ ಭಾನುವಾರ ಅಂದರೆ ಸೂರ್ಯವಾರ ರವಿವಾರ ಆದಿತ್ಯವಾರ ಅಂಥೇಳಿ ಅದು ತನ್ನದೇ ಅಂಥೇಳಿ ಅವನು ಹೇಳ್ತಾನೆ ಅಂದರೆ ಸೂತಮನಿಗಳು ಹೇಳ್ತಾರೆ ಶಿವ ಅಥವಾ ಪರಮೇಶ್ವರ ಹಾಗೆ ಮಾಡಿದ ಭಾನುವಾರವನ್ನು ಸಂಪತ್ಕರ ಸೋಮಯ ಸಂಪತ್ಕರ ಸೋಮಯ ವಾರಂಚ ದುರ್ಗತಿಕ್ರಾಂತೆ ಕುಮಾರಸ್ಥಪರಂ ಆಮೇಲೆ ಏನು ಮಾಡಿದ ಸಂಪತ್ಕರವಾದಂತಹ ಸಂಪತ್ತನ್ನುಂಟು ಮಾಡತಕ್ಕಂತಹ ಸೃಷ್ಟಿಗೆ ಅನುಕೂಲವೂ ಕಷ್ಟವನ್ನು ಹೋಗಲಾಡಿಸ್ತಕ್ಕಂಥದ್ದು ಆಗಿರ್ತಕ್ಕಂಥ ಜನನೇ ಜನನ ಸೃಷ್ಟಿಗೆ ಅನುಕೂಲವಾದ್ದು ದುರ್ಗತಿಕ್ರಾಂತಿ ಹ್ಞೂ ಕಷ್ಟವನ್ನು ದುರ್ಗತಿಯನ್ನು ದಾಟುವಂಥದ್ದು ಹ್ಞೂ ಹೋಗಲಾಡಿಸುವಂಥದ್ದು ಆದಂತಹ ತನ್ನ ಮಾಯ ವಾರ ವಾರಂ ಎಂದರೆ ಸೋಮವಾರವನ್ನು ಕಲ್ಪಿಸಿದ ತನ್ನ ಮಾಯೆಯ ತನ್ನ ವಾರವನ್ನು ಭಾನುವಾರ ಆದಿತ್ಯವಾರ ತನ್ನ ಮಾಯೆಯ ವಾರ ಸೃಷ್ಟಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಮಾಯೆ ಕಷ್ಟವನ್ನು ಹೋಗಲಾಡಿಸ್ತಕ್ಕಂತಹ ದುರ್ಗೆ ಅಂತ ಬಂದದ್ದು ಶಿವನ ಮಾಯೆಗೆ ದುರ್ಗೆ ದುರ್ಗತಿ ಹಾರಿಣಿ ಅಂತೇಳಿ ದುರ್ಗತಿಯನ್ನು ಅನೇಕ ಕಷ್ಟಗಳನ್ನ ನಾಶ ಮಾಡತಕ್ಕಂಥವಳು ದುರ್ಗೆ ಅಂಥೇಳಿ ಅಂತಹ ಮಾಯೆಯ ವಾರ ಸೋಮವಾರ ಅದನ್ನು ಕಲ್ಪಿಸಿದ ಬಳಿಕ ಆಲಸ್ಯ ಪಾಪ ಇವುಗಳನ್ನು ಹೋಗಲಾಡಿಸ್ತಕ್ಕಂತಹ ಷಣ್ಮುಖನ ಮಂಗಳವಾರವನ್ನು ಕಲ್ಪಿಸಿದ ಕುಮಾರಸ್ ತ ಪರಂ ಆಲಸಕ್ರಾಂತ್ಯೈ ವಾರಂ ಕಲ್ಪಿತವ್ ಪ್ರಭು ರಕ್ಷಕ ವಿಷ್ಣೋರ್ ಲೋಕಾಂಥ ಹಿತಕಾಮ್ಯ ಪುಷ್ಟ್ಯರ್ಥಂಚ ರಕ್ಷಾರ್ಥ ವಾರಂ ಕಲ್ಪಿತವನ್ ಪ್ರಭು ಆಮೇಲೆ ಜಗತ್ತನ್ನು ರಕ್ಷಿಸುವ ಹೊಣೆ ಇರತಕ್ಕಂಥ ವಿಷ್ಣು ಯಾರಿದ್ದಾನೆ ಅವನ ವಾರ ಬುಧವಾರವನ್ನು ಲೋಕಗಳ ಕ್ಷೇಮ ಪುಷ್ಟಿ ರಕ್ಷಣೆಯ ಉಳಿಗಾಗಿ ಲೋಕಹಿತಕ್ಕೋಸ್ಕರವಾಗಿ ಕಲ್ಪಿಸಿದ ಹಾಗಾಗಿ ಮೊದಲು ಆದಿತ್ಯವಾರ ಶಿವನ ವಾರ ಅಂತ ಹೇಳ್ತಾರೆ ಇದರಲ್ಲಿ ಸೋಮವಾರ ಮಾಯೆಯ ವಾರ ಶಿವಮಾಯೆ ಅಂದರೆ ದುರ್ಗೆ ಮಂಗಳವಾರ ಸ್ಕಂದ ಷಣ್ಮುಖ ಬುಧವಾರ ವಿಷ್ಣು ಪ್ರಧಾನವಾದ ದೇವತೆಗಳು ಅಂತೂ ಇಲ್ಲಿ ಹೇಳ್ತಾರೆ ಆಯ ವಾರದ ಅಭಿಮಾನಿ ದೇವತೆಗಳು ಆಯುಷ್ ಕರಂದ ತೋ ವಾರಮ ಆಯುಷಾಮ ಅನಂತರ ಆಯುಷನ್ನು ಉಂಟು ಮಾಡುವವನು ಮೂರು ಲೋಕಗಳನ್ನು ಸೃಷ್ಟಿಸುವವನು ತ್ರೈಲೋಕ್ಯ ಸೃಷ್ಟಿಕರ್ತರು ಹಿ ಬ್ರಹ್ಮಣ ಪರಮೇಷ್ಠಿನಃ ಜಗದ ಆಯುಷ್ಯ ಸಿದ್ಧರ್ಥಂ ವಾರಂಕಲ್ಪಿತವಾನ್ ಪ್ರಭುಹು ಅಂತಹ ಬ್ರಹ್ಮನ ಆಯುಷ್ಕರವಾದಂತಹ ಮೂರು ಲೋಕಗಳನ್ನು ಸೃಷ್ಟಿಸುವಂತಹ ಬ್ರಹ್ಮ ಚತುರ್ಮುಖ ಬ್ರಹ್ಮ ಯಾವನಿದ್ದಾನೆ ಅಂತಹ ಬ್ರಹ್ಮನ ಆಯುಷ್ಕರವಾದಂತಹ ಜನಗಳಿಗೆ ಆಯುಸ್ಸು ಸಿದ್ಧಿಸಲು ಸುಖವಾಗಿ ಕಲ್ಪಿಸಿದನು ಪರಮೇಶ್ವರ ಅಂಥೇಳಿ ಹೀಗೆ ಶಿವ ದುರ್ಗೆ ಸುಬ್ರಹ್ಮಣ್ಯ ವಿಷ್ಣು ಬ್ರಹ್ಮ ಗುರುವಾರದವರೆಗೆ ಆಯಿತು ಒಂದೊಂದು ವಾರಕ್ಕೆ ಒಬ್ಬರು ಅಭಿಮಾನಿ ದೇವತೆಗಳು ಆದೌ ತ್ರೈಲೋಕ್ಯವೃದ್ಧರ್ಥಂ ಪುಣ್ಯಪಾಪೇ ಪ್ರಕಲ್ಪಿದೆ ತಯೋ ಕರ್ತ್ರೋಸ್ತೋ ವಾರಂ ಇಂದ್ರಸ್ಥಮಸ್ಯ ಸೃಷ್ಟಿಯಾದಿಯಲ್ಲಿ ಆದೌ ತ್ರೈಲೋಕ್ಯವೃದ್ಧರ್ಥಂ ಮೂರು ಲೋಕಗಳು ಅಭಿವೃದ್ಧಿಗೊಳ್ಳಲುಗೊಳ್ಳುವುದಕ್ಕೋಸ್ಕರವಾಗಿ ಪುಣ್ಯಪಾಪೇ ಪ್ರಕಲ್ಪಿದೆ ಪುಣ್ಯ ಮತ್ತು ಪಾಪಗಳು ಕಲ್ಪಿಸಲ್ಪಟ್ಟವು ಅಂದರೆ ಲೋಕವೃದ್ಧಿ ಆಗಬೇಕಿದೆ ಸೃಷ್ಟಿ ವೃದ್ಧಿ ಆಗಬೇಕಿದ್ರೆ ಪುಣ್ಯಪಾಪಗಳು ಬೇಕು ಇಲ್ಲದ್ರೆ ಎಲ್ರಿಗೂ ಮೋಕ್ಷ ಆಗಿಬಿಟ್ರೆ ಆಮೇಲೆ ಸೃಷ್ಟಿ ಇಲ್ಲ ಹ್ಞೂ ಲಯವಾಗ್ತದೆ ಹಾಗಾಗಿ ಈ ಪುಣ್ಯಪಾಪಗಳು ಮೊದಲಿಗೆ ಸೃಷ್ಟಿ ಆದಿಯಲ್ಲಿ ಕಲ್ಪಿಸಲ್ಪಟ್ಟವು ಯಾವುದು ಪುಣ್ಯ ಯಾವುದು ಪಾಪ ಎಂತಕ್ಕಂಥದ್ದು ಮೂರು ಲೋಕಗಳ ಅಥವಾ ಸೃಷ್ಟಿಯ ಅಭಿವೃದ್ಧಿಗೋಸ್ಕರ ಹಾಗೆ ಆ ಪುಣ್ಯಪಾಪಗಳಿಗೆ ಕರ್ತೃಗಳಾಗಿರ್ತಕ್ಕಂತಹ ಇಂದ್ರ ಮತ್ತು ಯಮ ಪುಣ್ಯಕ್ಕೆ ಇಂದ್ರ ಕರ್ತೃ ಯಮ ಪಾಪಕ್ಕೆ ಹಾಗಾಗಿ ನೋಡಿ ಯಮಲೋಕ ಅಥವಾ ನರಕ ಸಿಗೋತಕ್ಕಂಥದ್ದು ಯಾವಾಗ ಪಾಪ ಮಾಡಿದರೆ ಪುಣ್ಯ ಮಾಡಿದರೆ ಸ್ವರ್ಗ ಇಂದ್ರ ಅದರ ಅಧಿಪತಿ ಸ್ವರ್ಗಾಧಿಪತಿ ಹಾಗೆ ಈ ಇವರ ಅನುಕ್ರಮವಾಗಿ ಇಂದ್ರನ ವಾರ ಇದು ಶುಕ್ರವಾರ ಹಾಗೆ ಯಮನ ವಾರ ಶನಿವಾರ ಎಂಬ ವಾರಗಳನ್ನು ಶಿವನು ಆಮೇಲೆ ಕಲ್ಪಿಸಿದನು ಅಂತೇಳಿ ಹೇಳ್ತಾರೆ ತಥೋಕರ್ತ್ರೋ ತಥೋ ವಾರಮಂದ್ರ್ಯ ಯಮಸ್ಥ ಹಾಗಾಗಿ ಈಗ ನಮಗೆ ಏಳು ವಾರಗಳಿಗೆ ಒಂದೊಂದು ದೇವತೆ ಈ ಶಿವಪುರಾಣದ ಪ್ರಕಾರ ನಮಗೆ ಈ ರೀತಿಯಾಗಿ ಸಿಗ್ತದೆ ಜನಗಳಿಗೆ ಭೋಗವು ಲಭಿಸುವುದಕ್ಕಾಗಿ ಭೋಗಪ್ರದಂ ಮೃತ್ಯುರ ಮೃತ್ಯು ಹರಂ ಮೃತ್ಯುವನ್ನು ನಾಶ ಮಾಡುವುದಕ್ಕಾಗಿ ಪ್ರಕಲ್ಪಿತಂ ಈ ಎರಡು ವಾರಗಳು ಕಲ್ಪಿತವಾದವು ಭೋಗಪ್ರದವಾದ್ದು ಅಂದರೆ ಶುಕ್ರವಾರ ಇಂದ್ರ ಅದರದೇ ದೇವತೆ ಪುಣ್ಯದ ಭೋಗವನ್ನು ಕೊಡತಕ್ಕಂಥವು ಪುಣ್ಯದ ಫಲವನ್ನ ಆಮೇಲೆ ಮೃತ್ಯು ನಾಶವಾಗುವುದಕ್ಕಾಗಿ ಯಾವುದು ಶನಿವಾರ ಪಾಪ ಮೃತ್ಯು ಅಥವಾ ಮರಣ ನಮ್ಗೆ ಯಾಕೆ ಬರ್ತದೆ ಅಂತ ಹೇಳಿದರೆ ನಿಜವಾಗಿ ಅದು ಈ ಶರೀರ ಇನ್ನು ವ್ಯರ್ಥ ಇದನ್ನು ಇನ್ನೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಸಂದರ್ಭದಲ್ಲಿ ಮತ್ತು ಈ ಶರೀರದ ಇನ್ನೂ ಅಂದರೆ ಇವನನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬಂಥ ಸಂದರ್ಭದಲ್ಲಿ ಕೂಡ ಮೃತ್ಯು ಬರ್ಬೋದು ಅವನಿಗೆ ಹ್ಞೂ ಶಾರೀರಿಕವಾಗಿ ಅಲ್ಲದಿದ್ದರೂ ಮಾನಸಿಕವಾಗಿ ಯಾವುದೇ ಸಾಧನೆಗೆ ಅರ್ಹನಾಗಿಲ್ಲ ಈ ಜನ್ಮದಲ್ಲಿ ಅಂಥೇಳಿ ಹಾಗಾಗಿ ಮೃತ್ಯು ಅಂದರೆ ಹೊರವೇ ಅಂತಹ ಮೃತ್ಯುವಿನಿಂದ ಮರುಜನ್ಮ ಪಡೆದ ನಂತರ ಪುನಃ ಜನ್ಮನಾದಾಗ ಮರಣ ಹೊಂದಿ ಮರು ಅವನಿಗೆ ಮತ್ತೆ ಪುನಃ ಅವಕಾಶವನ್ನು ಕೊಡ್ತಾನೆ ದೇವರು ಹ್ಞೂ ಸಾಧನೆ ಮಾಡಲಿಕ್ಕೆ ಹಾಗಾಗಿ ಮೃತ್ಯುವು ನಾಶವಾಗುವುದಕ್ಕಾಗಿ ಶನಿವಾರ ಅಂದ್ರೇನು ಮರಣ ಆಗದೆ ಮುಂದೆ ಮುಂದೆ ಹೋಗ್ತಾ ಇದೆ ಒಬ್ಬನ ಬದುಕು ಅದು ಪಾಪವನ್ನು ಮಾಡ್ತಾ ಅಂಥೇಳಿ ಆದರೆ ಅದೇನರ್ಥ ಅದರದ್ದು ಅವನಿಗೆ ಇನ್ನಷ್ಟು ಪಾಪ ಮಾಡಲಿಕ್ಕೆ ಅದು ಅವನ ನಾಶಕ್ಕೆ ಕಾರಣ ಆಯ್ತದ ಮೃತ್ಯು ನಾಶವಾದರೆ ಮರಣ ಇಲ್ಲ ಅಂಥೇಳಿ ಆದಮೇಲೆ ಏನಾಗ್ತದೆ ಆ ದೇಹಕ್ಕೆ ಮರಣ ಇಲ್ಲ ಇದ್ದರೆ ಅವನು ಪಾಪ ಮಾಡ್ತಾ ಅವನಿಗೆ ಮತ್ತಷ್ಟು ಹಾನಿ ಉಂಟಾಗ್ತದೆ ಹಾಗಾಗಿ ಮೃತ್ಯು ನಾಶಕ್ಕಾಗಿ ಅಂತೇಳಿ ಇಲ್ಲಿ ಹೇಳ್ತಾರೆ ಹ್ಞೂ ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಬೋದು ಮೃತ್ಯುವಿನ ನಾಶ ಅಂದರೆ ಅಮೃತತ್ವವನ್ನು ಪಡೆಯುವುದಕ್ಕೋಸ್ಕರವಾಗಿ ಹ್ಞೂ ಆತ್ಮಜ್ಞಾನವನ್ನುಂಟು ಮಾಡೋದಕ್ಕಾಗಿ ಯಮ ಅಂದರೆ ಬ್ರಹ್ಮವಿದ್ಯೆಗೂ ಕೂಡ ಪ್ರತಿನಿಧಿಯೇ ಯಮ ಯಮ ಧರ್ಮ ಅಂತ ಹೇಳ್ತಾರೆ ಧರ್ಮದ ಪ್ರತಿನಿಧಿಯವನ್ನು ಆ ಒಂದು ದೃಷ್ಟಿಯಿಂದ ಕೂಡ ಅದು ಶನಿವಾರ ಹೀಗೆ ಭಾನುವಾರ ಸು ಸಾಕ್ಷಾತ್ ಪರಮೇಶ್ವರನದ್ದು ಸೋಮವಾರ ದುರ್ಗೆ ಮಂಗಳವಾರ ಸ್ಕಂದ ಸುಬ್ರಹ್ಮಣ್ಯ ಷಣ್ಮುಖ ಬುಧವಾರ ವಿಷ್ಣು ಗುರುವಾರ ಬ್ರಹ್ಮ ಶುಕ್ರವಾರ ಇಂದ್ರ ಶನಿವಾರ ಯಮ ಈ ರೀತಿಯಾಗಿ ವಾರಗಳ ಒಂದು ಸೃಷ್ಟಿಯನ್ನು ಮಾಡಿದೆ ಪರಮೇಶ್ವರ ಆಯಾ ಅಭಿಮಾನಿ ದೇವತೆಗಳು ಆಯಾ ವಾರಗಳು ಆಮೇಲೆ ಏನಾಯಿತು ಆದಿತ್ಯಾದೀನ್ ಸ್ವಸ್ವರೂಪಾನ್ ಸುಖ ದುಃಖ ಸೂಚಕಾನ್ ಆಮೇಲೆ ಶಿವನು ತನ್ನ ಸ್ವರೂಪರಾದಂತಹ ಆದಿತ್ಯ ಮೊದಲಾದವರನ್ನು ಜನಗಳ ಸುಖ ದುಃಖಗಳನ್ನು ಸೂಚಿಸುವ ವಾರಾಧಿಪತಿಗಳನ್ನಾಗಿ ಮಾಡಿ ವಾರೇಶಾನ್ ಕಲ್ಪಯಿತ್ವಾ ಜ್ಯೋತಿಶ್ಚಕ್ರೇ ಪ್ರತಿಷ್ಠಿತಾಂ ಜ್ಯೋತಿರ್ಮಂಡಲದಲ್ಲಿ ಅವರನ್ನು ಪ್ರತಿಷ್ಠೆ ಮಾಡಿದೆ ಗ್ರಹಮಂಡಲ ಅಂತೇಳಿ ಮಾಡಿದ ಅಂದರೆ ಸುಖ ದುಃಖಗಳ ಸೂಚಕಗಳು ಯಾವುದು ಗ್ರಹರು ಗ್ರಹ ಫಲವನ್ನು ಕೊಡುವ ಫಲ ಕೊಡೋದು ನಮ್ಮ ಮಾಡಿದ ನಾವು ಮಾಡಿದ ಕರ್ಮವೇ ನಾವೇನೇನು ಪಾಪ ಪುಣ್ಯ ಮಾಡಿದ್ದೇವೆ ಆ ಕರ್ಮದ ಫಲವನ್ನು ಕೊಡ್ತಕ್ಕಂಥ ಪರಮೇಶ್ವರನೇ ಕೊಡುವವನು ಅದನ್ನ ಆಯಾ ಅಭಿಮಾನಿ ದೇವತೆಗಳ ಮೂಲಕ ಅವನು ಕೊಡ್ಬೋದು ಹ್ಞೂ ಬೇರೆ ಬೇರೆ ದೇವತೆಗಳ ಮೂಲಕ ಹ್ಞೂ ಈಗಾಗಲೇ ಹೇಳಿದಾಗೆ ಪುಣ್ಯದ ಫಲವನ್ನು ಇಂದ್ರನ ಕೊಡ್ತಾನೆ ಪಾಪದ ಫಲವನ್ನು ಯಮ ಕೊಡ್ತಾನೆ ಹ್ಞೂ ಹಾಗೆಯೇ ಗುರುಸ್ಥಾನದಲ್ಲಿ ಗುರುವಾರ ಆಯುಷ್ಯವನ್ನು ಕೊಡ್ತಕ್ಕಂಥವನು ಬ್ರಹ್ಮ ಹಾಗೆಯೇ ವಿಷ್ಣು ಪಾಲಕ ಸ್ಥಿತಿ ಹ್ಞೂ ಮೋಕ್ಷ ಕೊಡ್ತಕ್ಕಂಥವನು ಅಂಥೇಳಿ ಹೇಳಿದರೆ ಇಲ್ಲಿಗ ಸ್ಥಿತಿಯನ್ನು ಕೊಡ್ತಕ್ಕಂಥವನು ಸುಸ್ಥಿತಿ ಒಳ್ಳೆಯ ಇಹ ಪರ ಗತಿಗಳನ್ನು ಕೊಡ್ತಕ್ಕಂಥವನು ಆಮೇಲೆ ಅಲ್ಲಿ ವಿಶ್ ಮಂಗಳವಾರ ಸುಬ್ರಹ್ಮಣ್ಯ ಹ್ಞೂ ಅವನು ಅಲ್ಲಿ ಆಲಸ್ಯ ಪಾಪ ಇವುಗಳನ್ನು ನಿವಾರಣೆ ಮಾಡ್ತಕ್ಕಂಥವನು ಅಂದರೆ ಅಜ್ಞಾನ ಮಾಯೆಯನ್ನು ನಿವಾರಣೆ ಮಾಡಿ ಸುಬ್ರಹ್ಮಣ್ಯ ಬ್ರಹ್ಮಜ್ಞಾನವನ್ನು ಕೊಡ್ತಕ್ಕಂಥವನು ಆಮೇಲೆ ಮಂಗಳವಾರ ಅದೇ ಮಂಗಳವಾರ ಆಯಿತು ಸೋಮವಾರ ದುರ್ಗೆ ಕಷ್ಟವನ್ನು ಹರಣ ಮಾಡುವಂಥದ್ದು ಮತ್ತು ಸೃಷ್ಟಿಗೆ ಅನುಕೂಲ ಮಾಡತಕ್ಕಂಥವಳು ದುರ್ಗತಿ ಹಾರಣಿ ದುರ್ಗೆ ಸೋಮವಾರ ಆಯಿತು ಭಾನುವಾರ ಅದು ಔಷಧಿಗಳಿಗೆ ಔಷಧಿ ಭವರೋಗ ವೈದ್ಯ ಶಿವ ಆರೋಗ್ಯಪ್ರದವಾದದ್ದು ಆರೋಗ್ಯ ಭಾಸ್ಕರಾದಿಚ್ಚೇ ಸೂರ್ಯ ರೂಪದಲ್ಲಿದ್ದಾನೆ ಭಗವಂತ ಆರೋಗ್ಯವನ್ನು ಕೊಡಲಿಕ್ಕೆ ಅನಾರೋಗ್ಯನ ಹೋಗಲಾಡಿಸ್ಲಿಕ್ಕೆ ಆರೋಗ್ಯ ಭಾಸ್ಕರದಿಚ್ಚೇತ್ ಜ್ಞಾನಿಚ್ಛೇತ್ ಮಹೇಶ್ವರಾತ್ ಆರೋಗ್ಯ ಭಾಸ್ಕರದಿಚ್ಛೇತ್ ಶಿಯಿಚ್ಛೇತ್ ಹುತಾಶನಾಥ ಜ್ಞಾನ ಮಹೇಶ್ವರದಿಚ್ಚೇತ್ ಮೋಕ್ಷಿಚ್ಛೇದ ಜನಾರ್ದನಾಥ್ ಅಂತೇಳಿ ಅರಿತು ಶ್ಲೋಕ ಇದೆ ಆರೋಗ್ಯವನ್ನು ಭಾಸ್ಕರ ಸೂರ್ಯನಿಂದ ಪಡೀಬೇಕು ಸೂರ್ಯನಮಸ್ಕಾರ ಅದು ಯೋಗಾಸನ ಇತ್ಯಾದಿಗಳು ಮಾಡುವ ಮೂಲಕ ಹಾಗೆ ಸೂರ್ಯನ ಕಿರಣಗಳು ಕೂಡ ಅತ್ಯಂತ ಆರೋಗ್ಯಪ್ರದ ಸೂರ್ಯನ ಕಣ್ಣಿಗೆ ಆಮೇಲೆ ಶರೀರಕ್ಕೆ ವಿಟಮಿನ್ ಡಿ ಕೊಡ್ತದೆ ಬೇರೆ ಬೇರೆ ಪಿಗ್ಮೆಂಟ್ ಅದರಲ್ಲಿ ಪ್ರಕ್ರಿಯೆ ಆಗತಕ್ಕಂಥದ್ದು ವಿಟಮಿನ್ ಡಿ ಹೀಗೆ ಬೇರೆ ಬೇರೆ ಆರೋಗ್ಯಪ್ರದವಾದಂಥ ವಿಟ ಇರತಕ್ಕಂಥದ್ದು ಆರೋಗ್ಯ ಭಾಸ್ಕರ ಆಮೇಲೆ ಶ್ರೀಯಿಚ್ಛೇದ್ ಹುತಾಶನಾಥ ಅಗ್ನಿಯಿಂದ ಸಂಪತ್ತನ್ನು ಬಯಸಬೇಕು ಪ್ರಾರ್ಥಿಸಬೇಕು ಜ್ಞಾನಂ ಮಹೇಶ್ವರಾದಿಚ್ಛೇತ್ ಮಹೇಶ್ವರನಿಂದ ಜ್ಞಾನವನ್ನು ಮೋಕ್ಷಿಚ್ಛೇದ್ ಜನಾರ್ಧ ಜನಾರ್ದನಾಥ್ ಜನಾರ್ದನಿಂದ ವಿಷ್ಣುವಿನಿಂದ ಮೋಕ್ಷವನ್ನು ಪ್ರಾರ್ಥಿಸ್ಬೇಕು ಪಡೀಬೇಕು ಅಂಥೇಳಿ ವಿಷ್ಣುವಿನ ಪ್ರಸನ್ನತೆಯಿಂದ ಹೀಗೆ ಇಲ್ಲಿಗ ಈ ರೀತಿಯಾಗಿ ನಾವು ತಿಳ್ಕೊಂಡಾಗೆ ಆಯಿತು ಭಾನುವಾರ ಅಂದರೆ ರೋಗಹರ ಸೋಮವಾರ ಕಷ್ಟಹರ ಸೃಷ್ಟಿಕರ ಸೃಷ್ಟಿಗೆ ಅನುಕೂಲ ಪೂರಕ ಮಂಗಳವಾರ ಜ್ಞಾನಪ್ರದ ಆಲಸ್ಯ ಪಾಪಗಳ ನಾಶ ಮಾಡತಕ್ಕಂಥದ್ದು ಷಣ್ಮುಖ ಬುಧವಾರ ವಿಷ್ಣು ಲೋಕಕ್ಷೇಮ ಪುಷ್ಟಿ ಆರ್ ರಕ್ಷಣೆ ಇವುಗಳಿಗಾಗಿ ಆಯುಷ್ಕರವಾದಂತಹ ಗುರುವಾರ ಚತುರ್ಮುಖ ಬ್ರಹ್ಮ ಶುಕ್ರವಾರ ಇಂದ್ರ ಪುಣ್ಯಕ್ಕೆ ಫಲವನ್ನು ಕೊಡತಕ್ಕಂಥವ ಭೋಗವನ್ನು ಕೊಡತಕ್ಕಂಥವ ಶನಿವಾರ ಯಮ ಮೃತ್ಯುನಾಶಕ್ಕೋಸ್ಕರವಾಗಿ ಅಂದರೆ ಧರ್ಮ ಸ್ಥಾಪನೆ ಹಾಗೂ ಅಮೃತತ್ವ ಪ್ರಾಪ್ತಿ ಹೀಗೆ ಏಳು ವಾರಗಳು ಆಮೇಲೆ ಆದಿತ್ಯಾದಿ ನವಗ್ರಹಗಳನ್ನು ಆಯಾಯ ವಾರ ಅಧಿಪತಿಗಳನ್ನಾಗಿ ಮಾಡ್ತಾನೆ ಅಂತೇಳಿ ವಾರದಲ್ಲಿ ಆಯಾಯ ಗ್ರಹಗಳನ್ನು ಪೂಜಿಸಿದರೆ ಆಯಾಯ ಗ್ರಹಗಳಿಂದ ಆಗತಕ್ಕಂಥ ಫಲವು ಲಭಿಸ್ತದೆ ಆರೋಗ್ಯಂ ಸಂಪದಶ್ಚೈ ವ್ಯಾಧೀನಾಂ ಶಾಂತಿರೇವಚ ಪುಷ್ಟಿರಾಯುಸ್ತಥಾ ಭೋಗೋ ಮೃತೈರ್ ಯಥಾಕ್ರಮಂ ವಾರೇಶಾನ್ ಕಲ್ಪಯಿತ್ವಾದು ಜ್ಯೋತಿಶ್ಚಕ್ರೆ ಪ್ರತಿಷ್ಠಿತಾಂ ಸ್ವಸ್ವಾರೇತು ತೇಷಾಂತ ಪೂಜಾ ಸ್ವಸ್ವಫಲಪ್ರದ ಆಯಾ ವಾರಗಳಲ್ಲಿ ಆಯಾ ಗ್ರಹಗಳನ್ನು ಗ್ರಹಗಳನ್ನು ಪೂಜಿಸಿದರೆ ಜ್ಯೋತಿರ್ಮಂಡಲದಲ್ಲಿ ಇರತಕ್ಕಂಥ ಗ್ರಹಗಳನ್ನು ಆಯಾ ಫಲಗಳನ್ನು ಕೊಡ್ತವೆ ಯಾವ್ಯಾವ ಫಲ ಆರೋಗ್ಯಂ ಭಾನುವಾರ ಸಂಪದಶ್ಚವ ಸೋಮವಾರ ಸೋಮವಾರ ಅಂತೇಳಿದರೆ ಅಲ್ಲಿ ಚಂದ್ರ ಅಂತಲೂ ಆಗ್ತದೆ ಮಾಯೆ ಅಂದರೆ ಮನಸ್ಸು ಮನಸ್ಸೇ ಒಂದು ಭ್ರಮೆಗೆ ಮೂಲ ಮಾಯೆ ಸೃಷ್ಟಿಗೆ ಕಾರಣ ಮನಸ್ಸಿ ಹಾಗಾಗಿ ಮನೆಯವ ಕಾರಣಂ ಮನಯುವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಹಾಗೆ ಸೋಮವಾರ ಮನಸ್ಸಿನ ಚಂದ್ರ ಹಾಗೆ ಬರ್ತಾನೆ ಸೋಮೋ ಇಂದು ಹೂ ಅಂತೇಳಿ ವಾರಕ್ಕೆ ಏಳು ಹೆಸರುಗಳು ಆಯಾ ಗ್ರಹಗಳ ಹೆಸರು ಹೇಗೆ ಬರ್ತದೆ ಆದಿತ್ಯೋರ್ ಭಾನುಹೂ ಇದು ಸಂಸ್ಕೃತದಲ್ಲಿ ನಾವು ವೇದದಲ್ಲಿ ಇತ್ಯಾದ ಮಂತ್ರ ಪ್ರಯೋಗಗಳಲ್ಲಿ ಉಪಯೋಗ ಮಾಡ್ತಕ್ಕಂಥ ಹೆಸರುಗಳು ಹೇಗಿದೆ ಅಂತೇಳಿ ಲೌಕಿಕಕ್ಕೂ ವೈದಿಕಕ್ಕೂ ವ್ಯತ್ಯಾಸ ಆದಿತ್ಯೋರ್ ಭಾನುಹು ಅಂತೇಳಿ ಆದಿತ್ಯ ವಾರಕ್ಕೆ ಭಾನುವಾರ सोमो इंदु सोमवारे इंदुवासर अंत हेल्ते वासर आदित्यवर् भानु भानुवासर युक्त आयां इंदुवासर युक्त आयां मंगलोर ब्र भौम भौमवासर बुध सौम्य सौम्यवासर बृहस्पतो गुरु गुरु बृहस्पतिवासर युक्त आयां संकल्पमला हेल्ते भार्गववासर युक्त आयां शुक्रोर भार्गव ಮಂದವಾಸರ ಮಂದವಾಸರಯುಕ್ತಾಯಾಮ್ ಶನಿವಾರಕ್ಕೆ ಹೀಗೆ ಅದನ್ನು ನೆನಪಿಟ್ಟುಕೊಳ್ಳಿಕ್ಕೊಂದು ಸರಳವಾದಂತಹ ಒಂದು ಸೂತ್ರ ಇದು ನಮ್ಮ ಅಜ್ಜಿಯವರು ಹೇಳ್ತಿದ್ದರು ಮೊದಲು ನಾವು ಸಣ್ಣ ಇರುವಾಗ ಹೀಗೆ ಹಾಗೆ ಇನ್ನೊಂದು ಇದರ ಮಧ್ಯದಲ್ಲಿ ಹೇಳ್ತಿದ್ದು ಇನ್ನೊಂದು ವಿಷಯ ನೆನಪಾಗ್ತದೆ ನಮಗೆ ಚಕ್ಕ ಹಾಕ ಚುಕ್ಕ ತೇಂಗ ಅಂತೇಳಿ ಒಂದು ಔಷಧಿ ಕೂಡ ಕೆಲವೆಲ್ಲ ಸೂತ್ರ ರೂಪದಲ್ಲಿ ಇರ್ತದೆ ಇದು ಕೂಡ ನಮ್ಮ ಅಜ್ಜಿಯವರು ತಂದೆ ತಾಯಿಯವರು ಹೇಳ್ತಿದ್ದರು ಚಕ್ಕ ಹಾಕಿ ಚುಕ್ಕ ಅಂದರೆ ಚಕ್ಕ ಮಲಯಾಳದ ಬ ಇದು ಗಾದೆ ಇದು ಹಲಸಿನಕಾಯಿ ತಿಂದು ಜಾಸ್ತಿಯಾಗಿ ಅಜೀರ್ಣ ಆದರೆ ಶುಂಠಿ ತಿನ್ನಬೇಕು ಅಂತೇಳಿ ಚಕ್ಕ ಹಾಕು ಚುಕ್ಕ ಮಾಂಗಾಕು ತೇಂಗ ಮಾವಿನಕಾಯಿ ತಿಂದು ಮಾವಿನ ಹಣ್ಣು ತಿಂದು ಏನಾದರೂ ಅಜೀರ್ಣ ಆದರೆ ತೆಂಗಿನಕಾಯಿ ತಿಂದರೆ ಸರಿ ಅದಕ್ಕೆ ಔಷಧಿ ಹ್ಞೂ ಅಂತ ಹೇಳ್ತೇವೆ ಪಾಯ್ಸನ್ಗೆ ಆ್ಯಂಟಿಡೋಟು ಸೈನ್ಸ್ ಮೆಡಿಕಲ್ ಸೈನ್ಸ್ನಲ್ಲಿ ಹ್ಞೂ ವೈದ್ಯಕೀಯ ವಿಜ್ಞಾನ ವೈದ್ಯಕೀಯ ಶಾಸ್ತ್ರದಲ್ಲಿ ಒಂದು ವಿಷಕ್ಕೆ ಒಂದೊಂದು ಪ್ರತಿ ವಿಷ ಅಂತೇಳಿದ್ವಿ ಹಾಗೆ ಒಂದು ಅಜೀರ್ಣ ಆದರೆ ಒಂದರದ್ದು ಅತಿಯಾಗ ಜಾಸ್ತಿ ಆದರೆ ಅದಕ್ಕಿನ್ನೊಂದು ಪ್ರತ್ಯವಾಯ ಇದೆ ಹ್ಞೂ ಅದಕ್ಕೊಂದು ಪ್ರತಿ ಪ್ರತಿ ಏನು ಅಂಥೇಳಿ ಚಕ್ಕ ಹಾಕೋ ಚುಕ್ಕ ಹಲಸು ಜಾಸ್ತಿ ಆದರೆ ತಿಂದದ್ದು ಅಜೀರ್ಣ ಆದರೆ ಶುಂಠಿ ತಿನ್ನಬೇಕು ಮಾಂಗ ಹಾಕು ತೆಂಗು ತಿಂದದ್ದು ಜಾಸ್ತಿ ಆದರೆ ಮಾವಿನ ಹಣ್ಣಾಗಲಿ ಕಾಯಿ ಆಗಲಿ ತೆಂಗಿನಕಾಯಿ ತಿನ್ನಬೇಕು ಅಂತೇಳಿ ಹಾಗೆ ಇದರ ಕೆಲವೆಲ್ಲ ಸೂತ್ರಗಳು ಹೀಗೆ ನಾವು ಮುಂದೆ ಏಳು ಆರೋಗ್ಯಂ ಸಂಪದಶ್ಚೈವ ವ್ಯಾಧೀನಾಂ ಶಾಂತಿರೇವಚ ಆದಿತ್ಯನೇ ಮೊದಲಾದ ವಾರದ ದೇವತೆಗಳು ಆಯಾವಾರಗಳಲ್ಲಿ ಪೂಜಿಸಿ ಅವರನ್ನು ಪ್ರೀತಿಗೊಳಿಸಿದರೆ ಕ್ರಮವಾಗಿ ಆರೋಗ್ಯ ಸಂಪತ್ತು ಸೋಮವಾರ ಸಂಪತ್ತು ವ್ಯಾಧೀನಾಂ ಶಾಂತಿರೇವಚ ಮಂಗಳವಾರ ರೋಗ ನಿವೃತ್ತಿ ಇದಕ್ಕೆ ನೋಡಿ ಸ್ಕಂದ ಸುಬ್ರಹ್ಮಣ್ಯ ರೋಗ ದೋಷಗಳು ನಿವೃತ್ತಿ ಬೇರೆ ಬೇರೆ ರೋಗಗಳ ಚರ್ಮ ವ್ಯಾಧಿಗಳು ಮಾನಸಿಕ ರೋಗಗಳಿರ್ಬೋದು ಆಮೇಲೆ ಸಂತಾನ ಆಗದೇ ರೋಗಗಳು ಇವನ್ನೆಲ್ಲ ಹರಣ ಮಾಡ್ತಾನೆ ಸುಬ್ರಹ್ಮಣ್ಯ ಸ್ಕಂದಾಸು ಷಣ್ಮುಖ ರೋಗನಿವೃತ್ತಿ ಆಮೇಲೆ ಪುಷ್ಟಿ ಬುಧವಾರ ಗುರುವಾರ ಆಯುಸ್ಸು ಶುಕ್ರವಾರ ಭೋಗ ಶನಿವಾರ ಮೃತ್ಯುನಾಶ ಈ ಏಳು ಫಲಗಳು ಲಭಿಸ್ತವೆ ಯಥಾಕ್ರಮವಾಗಿ ವಾರಕ್ರಮ ಫಲಂ ದೇವ ಪ್ರೀತಿ ಪುರಸ್ಸರಂ ಅನ್ಯಷಾಂ ಅಪಿ ದೇವಾನಾಂ ಪೂಜಾ ಫಲದ ಶಿವ ಎಲ್ಲ ದೇವತೆಗಳ ಪೂಜೆಗೂ ಫಲವನ್ನು ಕೊಡುವನು ಶಿವನೇ ಆಗಿದ್ದಾನೆ ಆಯಾ ವಾರಕ್ರಮದ ಫಲವನ್ನು ಆಯಾ ದೇವತೆಗಳು ಪ್ರೀತಿ ಪುರಸ್ಸರವಾಗಿ ಕೊಡ್ತಾರೆ ಈ ಎಲ್ಲ ದೇವತೆಗಳ ಪೂಜೆಗೂ ಫಲವನ್ನು ಅತ್ಯಂತಿಕವಾಗಿ ಕೊಡ್ತಕ್ಕಂಥವನು ಪರಮೇಶ್ವರನೇ ಮೂಲ ಪರಬ್ರಹ್ಮವಸ್ತುವೆ ಆಗಿದೆ ಅಂತೇಳಿ ಹೇಳ್ತಕ್ಕಂಥದ್ದು ದೇವಾಂ ಪ್ರೀತಯ ಪೂಜಾ ಪಂಚಧ ಪ್ರಕಲ್ಪನ್ಮಂತ್ರಜೋದಾನ ಹೋಮಶ್ಚವ ತಪಸ್ತ ದೇವತೆಗಳ ಪೂಜೆ ಸ್ಥಂಡಿಲೆ ಪ್ರತಿಮೆಯ ಚಹ್ಯನೌ ಬ್ರಾಹ್ಮಣ ವಿಗ್ರಹೇ ಸಾರಾಧನಮಿತ್ಯಂ ಷೋಡಶೈರುಪಚಾರಕೈ ಅಂದರೆ ದೇವತೆಗಳ ಪ್ರೀತಿಗೋಸ್ಕರವಾಗಿ ದೇವತಾ ಪ್ರಸನ್ನತಗೋಸ್ಕರವಾಗಿ ಪ್ರೀತಿಯ ಪೂಜಾ ಮಾಡ್ತಕ್ಕಂಥ ಪೂಜೆಯು ಪಂಚಧ ಇವ ಪ್ರಕಲ್ಪಿತ ಐದು ವಿಧವಾಗಿರ್ತದೆ ಹೇಗೆದು ತನ್ ಮಂತ್ರ ಜಪೋ ಆಯಾ ದೇವತೆಗಳ ಮಂತ್ರ ಜಪ ಆಯಾ ದೇವತೆಗಳ ಮಂತ್ರ ಏನಿದೆ ಅದು ಅದನ್ನು ಮನನ ಮಾಡುವ ಆಮೇಲೆ ಜಪ ಜಪಿಸುವಂಥದ್ದು ಆಮೇಲೆ ದಾನ ಹೋಮ ತಪಸ್ಸು ಇದು ಐದು ಈ ರೀತಿಯಾದಂಥದ್ದು ಪೂಜೆ ಸ್ಥಂಡಿಲೇ ಪ್ರತಿಮಾಯಾಂಚ ಯಾಂಚ್ಯಗ್ನೌ ಬ್ರಾಹ್ಮಣ ವಿಗ್ರಹೇ ಸಮಾರಾಧನ ಮಿತ್ಯಂ ಝೋಡಶೈರುಪಚಾರಕೈ ಸ್ಥಂಡಿಲ ವಿಗ್ರಹ ಅಗ್ನಿ ಬ್ರಾಹ್ಮಣ ಇವರುಗಳಲ್ಲಿ ಹದಿನಾರು ಉಪಚಾರಗಳಿಂದ ಆ ದೇವತೆಗಳ ಸಮಾರಾಧನೆ ಇವೇ ಐದು ವಿಧವಾದಂಥ ಪೂಜೆಗಳು ಆಯ ದೇವತೆಗಳ ಮಂತ್ರಜಪ ಹೋಮ ದಾನ ತಪಸ್ಸು ಐದನೇದಾಗಿ ಸ್ಥಂಡಿಲ ವಿಗ್ರಹ ಅಗ್ನಿ ಬ್ರಾಹ್ಮಣ ಇವರುಗಳಲ್ಲಿ ಹದಿನಾರು ಉಪಚಾರಗಳಿಂದ ಆಯಾ ದೇವತೆಗಳ ಸಮಾರಾಧನೆ ಅಂದರೆ ಬ್ರಾಹ್ಮಣನಿಗೆ ಆವಾಹಿಸಿ ಬ್ರಾಹ್ಮಣನಲ್ಲಿ ಎಲ್ ಬ್ರಾಹ್ಮಣ ಸಕಲ ಸರ್ವ ದೇವತಾ ಅಂತ ಹೇಳ್ತಾರೆ ಬ್ರಾಹ್ಮಣನಲ್ಲಿ ಎಲ್ಲ ದೇವತೆಗಳು ಇವೆ ಗೋವಿನಲ್ಲಿ ಅಗ್ನಿಯಲ್ಲಿ ವಿಗ್ರಹದಲ್ಲಿ ಸ್ತಂಡಿಲ ಅಂದರೆ ಯಾವುದೇ ಪ್ರತೀಕ ಒಂದು ಲಿಂಗ ಇರ್ಬೋದು ಹ್ಞೂ ಪ್ರತೀಕವಾದಂಥದ್ದು ಭಗವಂತನು ಇದಕ್ಕೆ ಷೋಡಶೋಪಚಾರದ ಪೂಜೆ ಹಾಗಾಗಿ ಆಯಾ ದೇವತೆಗಳ ಮಂತ್ರಜಪ ಹೋಮ ದಾನ ತಪಸ್ಸು ಮತ್ತು ಈ ಒಂದು ಷೋಡಶೋಪಚಾರ ಪೂಜೆ ಆಯಾ ದೇವತಾ ಪ್ರತೀಕದಲ್ಲಿ ಹ್ಞೂ ದೇವತೆಗಳ ಸಮಾರಾಧನೆ ಇದೇ ಐದು ವಿಧ ಅಂಥ ಪೂಜೆ ಈ ಐದು ವಿಧಗಳಲ್ಲಿ ಹಿಂದಿನದ್ದಕ್ಕಿಂತಲೂ ಮುಂದಿನದು ಶ್ರೇಷ್ಠವಾದ್ದು ಮಂತ್ರಜಪಕ್ಕಿಂತಲೂ ಹೋಮ ಹೋಮಕ್ಕಿಂತ ದಾನ ದಾನಕ್ಕಿಂತ ತಪಸ್ಸು ತಪಸ್ಸಿಗಿಂತ ಈ ಷೋಡಶೋಪಚಾರ ಪೂಜೆ उत्तरोे तथोत्तर नेेत्रो शिशो रोगे तथा कु आदि पूजय तो ब्राह्मण्भोज तथ दिन मस तथा वर्ष वर्षत्रयमताधल चेत नश्येदगरादीकसारादीना फल विदु नेेत्र शिश ತಲೆ ರೋಗ ಕಣ್ಣಿನ ರೋಗ ಕುಷ್ಠ ಇವುಗಳು ನಾಶವಾಗಲು ಆದಿತ್ಯನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಪ್ರಾರಬ್ಧಕರ್ಮ ಪ್ರಬಲವಾಗಿದ್ದರೆ ಪ್ರಾರಬ್ಧ ಪ್ರಬಲಂಚೇತ್ ಸ್ಯಾತ್ ನೇತು ರೋಗ ಜರಾಧಿಕೆ ಒಂದು ದಿನ ದಿನ ಮಾಸ ತಥಾ ವರ್ಷ ವರ್ಷತ್ರಯಂ ಅಥಾಪಿ ಒಂದು ದಿನ ಅಥವಾ ಒಂದು ಮಾಸ ಒಂದು ತಿಂಗಳು ಅಥವಾ ಒಂದು ವರ್ಷ ಪರ್ಯಂತ ಇಲ್ಲವೇ ಮೂರು ವರ್ಷ ಪರ್ಯಂತ ಹ್ಞೂ ವರ್ಷ ತ್ರಯಂ ಅಥಾಪಿವ ಆದಿತ್ಯನನ್ನು ಪೂಜಿಸಬೇಕು ಯಥಾಶಕ್ತಿ ಒಂದು ದಿನ ಇರ್ಬೋದು ಒಂದು ತಿಂಗಳು ಇರ್ಬೋದು ಒಂದು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಹ್ಞೂ ಇಷ್ಟ ಕರ್ಮ ಪ್ರಬಲವಾಗಿದ್ದರೆ ಇದನ್ನು ಮಾಡಬೇಕು ಇಷ್ಟ ದೇವತೆಗಳ ಜಪ ಆಯಾಯ ವಾರಗಳಲ್ಲಿ ಮಾಡಿದರೆ ಆಯಾಯ ಫಲಗಳು ಲಭಿಸ್ತವೆ ರೋಗ ವೃದ್ಧಾಪ್ಯ ಅಕಾಲ ವೃದ್ಧಾಪ್ಯ ಇತ್ಯಾದಿಗಳು ಇದರಿಂದ ನಾಶ ಆಗ್ತದೆ ಪ್ರಾರಬ್ಧ ಪ್ರಬಲವಾಗಿದ್ದಾಗ ಆದಿತ್ಯನನ್ನು ಉಪಾಸನೆ ಮಾಡಿದರೆ ಆಮೇಲೆ ಆಯಾ ಇಷ್ಟು ದೇವತೆಗಳನ್ನು ಆಯಾ ದಿವಸ ಉಪಾಸನೆ ಮಾಡಿದರೆ ಕೂಡ ಆಯಾ ಫಲಗಳನ್ನು ಪಡೀಬೋದು ಪಾಪಶಾಂತಿರ್ವಿಶೇಷೇಣ ಹ್ಯಾದಿ ವಾರೋ ನಿವೇದೇತ್ ಆದಿತ್ಯ ದೇವಾಂ ಬ್ರಾಹ್ಮಣಾಂ ವಿಶಿಷ್ಟದ ಮೊದಲನೇದಾದ ಆಗಿರತಕ್ಕಂತಹ ಆದಿತ್ಯವಾರ ಪಾಪಶಾಂತಿಯನ್ನು ಉಂಟು ಮಾಡುವಂತಹದ್ದು ಪಾಪಶಾಂತಿ ಹಿ ವಿಶೇಷೇಣ ಹಿ ಆದಿವಾರೋ ನಿವೇದೆಯೇತ್ ಆದಿತ್ಯ ದೇವಾನಾಂ ಬ್ರಾಹ್ಮಣಾಂ ವಿಶಿಷ್ಟತಂ ಆದಿತ್ಯವಾರವೇ ಬ್ರಾಹ್ಮಣರಿಗೂ ದೇವತೆಗಳು ಪ್ರಶಸ್ತವಾದಂತಹದ್ದು ಹಾಗಾಗಿ ಆದಿತ್ಯವಾರು ಮಾಡಬಾರ್ದಂಥೇನಿಲ್ಲ ಯಾವುದೋ ಯಾವುದೇ ಪೂಜಾ ಉಪಾಸನಾ ಯಜ್ಞ ಇತ್ಯಾದಿ ಕಾರ್ಯಗಳನ್ನು ಸೋಮವಾರ ಚ ಲಕ್ಷ್ಮ್ಯಾದೀನ್ ಸಂಪದರ್ಥಂ ಯಜೇದ್ ಬುಧ ಆಜ್ಯಾನ್ನೇನ ತಥಾ ಪ್ರಾಂಸ ಪತ್ನಿ ಕಾಂಶ್ಚ ಭೋಜೇ ಸೋಮವಾರದಲ್ಲಿ ಸಂಪತ್ತು ಅಭಿವೃದ್ಧಿ ಆಗ ಆಗಬೇಕು ಆಗೋದಕ್ಕೋಸ್ಕರ ಲಕ್ಷ್ಮೀ ಮುಂತಾದಂಥ ದೇವತೆಗಳನ್ನು ಪೂಜಿಸಬೇಕು ಮತ್ತು ಆಜ್ಯಾನ್ ಅಂದರೆ ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಬೇಕು ಕಾಲ್ಯಾದೀನ್ ಭೌಮವಾರೇ ಯಜೇ ದ್ರೋಗ ಪ್ರಶಾಂತಜೇ ಮಾಷ ಮಾಷಂ ಮಾಷ ಮುದ್ಗ ಆಡಕ ಅನ್ನೇನ ಬ್ರಾಹ್ಮಣಾಂಶ್ಚವ ಭೋಜಯೇತ್ ಮಂಗಳವಾರದಲ್ಲಿ ರೋಗನಾಶ ಆಗಲಿಕ್ಕೋಸ್ಕರವಾಗಿ ಆಗುವುದಕ್ಕೆ ರೋಗನಾಶವನ್ನು ಮಾಡಲಿಕ್ಕೆ ಕಾಳಿ ಮುಂತಾದ ದೇವತೆಗಳನ್ನು ಅರ್ಚಿಸಬೇಕು ಮಂಗಳ ಚಂಡಿಕೆ ಅಂತ ಹೇಳಿ ನಾವು ಉದ್ದು ಹೆಸರು ಮಾಷ ಅಂದರೆ ಉದ್ದು ಮುದ್ಗ ಅಂದರೆ ಹೆಸರು ಆಡಕ ಅಂದರೆ ತೊಗರಿ ಮಾಷ ಮುದ್ಗ ಆಡಕ ಅನ್ನೇನ ಇವುಗಳಿಂದ ಮಿಶ್ರವಾಗಿರ್ತಕ್ಕಂತಹ ಅನ್ನ ಅಂದರೆ ಪೊಂಗಲ್ ಅಂತ ಹೇಳ್ತಾರೆ ಈಗ ಇದರಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಸೌಮ್ಯವಾರೇ ತಥಾ ವಿಷ್ಣು ದದ್ಯನ್ನೇನ ಯಜೇತ್ ಬುಧ ಪುತ್ರಮಿತ್ರ ಕಲತ್ರಾದಿ ಪುಷ್ಟಿರ್ಭವತಿ ಸರ್ವದಾ ಬುಧವಾರದ ದಿವಸ ಮೊಸರನ್ನದಿಂದ ವಿಷ್ಣುವನ್ನು ಅರ್ಚಿಸಬೇಕು ಸೌಮ್ಯವಾರೇ ತಥಾ ವಿಷ್ಣು ದದ್ಯನ್ನೇನ ಯಜೇತ್ ಬುಧ ಮಂಗಳವಾರ ಪೊಂಗಲ್ ಬುಧವಾರ ಮೊಸರನ್ನ ಸೋಮವಾರ ಆದ್ಯ ಅನ್ನ ತುಪ್ಪನ್ನ ಆದಿತ್ಯವಾರ ಇಲ್ಲಿ ಯಾವುದಂತೂ ಹೇಳಿಲ್ಲ ಆಹಾರ ಹ್ಞೂ ಹ್ಞೂ ಆದಿತ್ಯವಾರಕ್ಕೆ ಬುಧವಾರ ಮೊಸರನ್ನ ಪುತ್ರ ಮಿತ್ರ ಪತ್ನಿ ಇವರುಗಳಿಗೆ ಸದಾ ಪುಷ್ಟಿಯಾಗ್ತದೆ ಇದರಿಂದ ಅಂಥೇಳಿ ಹ್ಞೂ ಪುತ್ರ ಮಿತ್ರ ಕಲತ್ರಾದಿ ಮಿತ್ರ ಕಲ ಕಲತ್ರ ಅಂದರೆ ಪತ್ನಿ ಕಲತ್ರಂ ಏನತಕ್ಕಂಥ ನಿತ್ಯ ನಾವು ಮೂಸಲಿಂಗ ಅದು ಪತ್ನಿ ಎನ್ನು ಎನ್ನುವ ಅರ್ಥವನ್ನು ಕೊಡುವಂಥದ್ದು ಹ್ಞೂ ಕಲಾ ಅಂದರೆ ಅಂಶ ನಮ್ಮ ಅಂಶವನ್ನು ಅತ್ರಾಣ ಮಾಡುವಂಥದ್ದೇ ಪತ್ನಿ ಪಿತ ತಂದೆಯ ಅಥವಾ ಗಂಡನ ಒಂದು ಅಂಶ ಮುಂದೆ ವಂಶದಲ್ಲಿ ಮುಂದುವರಿಯುವಂಥದ್ದು ಹೇಗೆ ಅಂಶವು ವಂಶದಲ್ಲಿ ಮುಂದುವರಿಯುವಂಥದ್ದು ಹ್ಞೂ ಸಂತತಿಯ ರೂಪದಲ್ಲಿ ಹಾಂ ಅದನ್ನ ರಕ್ಷಣೆ ಪೋಷಣೆ ಮಾಡ್ತಕ್ಕಂಥವಳು ಗರ್ಭಧರಿಸಿ ಅವಳು ಪತ್ನಿ ಅದಕ್ಕೆ ಕಲಾತ್ರಂ ತ್ರಾಣ ಮಾಡ್ತಕ್ಕಂಥವಳು ರಕ್ಷಣೆ ಮಾಡ್ತಕ್ಕಂಥವಳು ಪೋಷಣೆ ಮಾಡ್ತಕ್ಕಂಥವಳು ಶಿಶುವನ್ನು ಗರ್ಭವನ್ನು ಭ್ರೂಣವನ್ನು ಆಯುಷ್ ಕಾಮೋ ಗುರುವಾರೆ ದೇವಾಂ ಪುಷ್ಟಿ ಉಪವೀತೇನ ವಸ್ತ್ರೇಣ ಕ್ಷೀರಾಜ್ಯೇನ ಯಜೇದ್ ಬುಧ ಆಯುಷನ್ನು ಅಪೇಕ್ಷಿಸ್ತಕ್ಕಂಥವನು ಗುರುವಾರದಲ್ಲಿ ಉಪವೀತ ಅಂದರೆ ಯಜ್ಞೋಪವೀತ ಅಥವಾ ಜನಿವಾರ ವಸ್ತ್ರೇಣ ಕ್ಷೀರಾಜ್ಯೇನ ವಸ್ತ್ರ ತುಪ್ಪ ಹಾಲು ಆಜ್ಯ ತುಪ್ಪ ಕ್ಷೀರ ಹಾಲು ಯಜೇದ್ ಬುಧ ಜ್ಞಾನಿಯಾದವನು ಇವುಗಳನ್ನು ಸಮರ್ಪಿಸಿ ದೇವತೆಗಳಿಗೆ ಸಮರ್ಪಿಸಿ ಸಂತೋಷಗೊಳಿಸಬೇಕು ಆಯುಷ್ಕಾಮನಾದಂಥವನು ಭೋಗಾರ್ಥಂ ಭೃಗುವಾರ ಇತ್ತು ಯಜೇದ್ ದೇವಾನ್ ಭೋಗವನ್ನು ಅನುಭವಿಸಬೇಕಿದೆ ಸುಖವನ್ನು ಅನುಭವಿಸೋದಕ್ಕಾಗಿ ಶುಕ್ರವಾರದ ದಿವಸ ದೇವತೆಗಳನ್ನು ಸಮಾಹಿತ ಅಂದರೆ ಮನಸ್ಸನ್ನು ವಿಧಿವತ್ತಾಗಿ ನಿಗ್ರಹಿಸಿ ಮನಸ್ಸನ್ನು ಇಂದ್ರಾದಿಗಳನ್ನು ನಿಗ್ರಹಿಸಿ ಹ್ಞೂ ಸುಸಮಾಹಿತ ಷಡ್ರಸೋಪೇತಮನ್ನಂಚ ದದ್ಯಾದು ಬ್ರಾಹ್ಮಣ ತೃಪ್ತಯೇ ಷಡ್ರೋಪೋ ಷಡ್ರಸಗಳಿಂದ ಕೂಡಿದಂತಹ ಮುಷ್ಠಾನ್ನವನ್ನು ಕೊಟ್ಟು ಅನ್ನದಾನವನ್ನು ಮಾಡಿ ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು ವಿಧಿವತ್ತೆಯಾಗಿ ಅರ್ಚನೆ ಮಾಡಬೇಕು ಶುಕ್ರವಾರ ದೇವತೆಗಳನ್ನು ಸುಖವನ್ನು ಅನುಭವಿಸುವುದಕ್ಕಾಗಿ ಷಡ್ರಸೋಪೇತವಾದಂತಹದ್ದನ್ನು ಅಂಥೇಳಿದರೆ ರಸಗಳು ಒಂದು ಒಂಬತ್ತು ನವರಸಗಳು ಕಾವ್ಯದಲ್ಲಿರ್ತಕ್ಕಂತಹದ್ದು ಶೃಂಗಾರ ಹಾಸ್ಯಕರುಣ ರೌದ್ರವೀರ ಭಯಾನಕಾಹ ಬೀಭತ್ಸಾಭುತ ಶಾಂತಾಷ್ಟ ನವನಾಟ್ಯ ರಸಾಸ್ಮತಾಹ ಅಂಥೇಳಿ ಹ್ಞೂ ಅದು ಒಂಬತ್ತು ನವರಸಗಳು ಕಾವ್ಯದ್ದದು ಅಥವಾ ಭಾವಗಳು ನವಭಾವಗಳು ಬರ್ತದೆ ಅದಕ್ಕೆ ಸರಿಯಾಗಿ ನವರಸಗಳಿಗೆ ಸರಿಯಾಗಿ ನವಭಾವಗಳು ರತಿ ಶಾಂತ ಬೇರೆ ಬೇರೆ ಬರ್ತದೆ ಶೃಂಗಾರಕ್ಕೆ ರತಿ ಭಾವ ಒಂದೊಂದಕ್ಕೆ ಒಂದೊಂದಿದೆ ಹಾಗೆ ಇಲ್ಲಿಗೆ ಷಡ್ರಸಗಳನ್ನು ಹೇಳ್ತಕ್ಕಂಥದ್ದು ಅಂದರೆ ಇದು ಸಿಹಿ ಕಹಿ ಉಪ್ಪು ಹುಳಿ ಖಾರ ಮತ್ತೆ ಒಗರು ಅಥವಾ ಕಷಾಯ ಅಂಥೇಳಿ ಇದು ಷಡ್ರಸಗಳು ಆರು ಕನರು ಅಂತೇಳ್ತೇವೆ ಹೀಗ ಆರು ಷಡ್ರಸಗಳಿಂದ ಕೂಡಿದಕ್ಕಂಥ ಮೃಷ್ಟಾನ್ನ ಮೃಷ್ಟಾನ್ನ ಭೋಜನ ಶುಕ್ರವಾರ ಮಾಡಬೇಕು ಕೊಡಬೇಕು ಬ್ರಾಹ್ಮಣರಿಗೆ ಆಮೇಲೆ ಸ್ತ್ರೀನಾಂಚ ತೃಪ್ತಯೇ ತದ್ವದ್ದೇಯಂ ವಸ್ತ್ರ ಶುಭಂ ಅಪಮೃತ್ಯು ಹರೇ ಮಂದೇ ರುದ್ರಾದೀಶ್ಶ್ಚಯಜೇದ್ ಬುಧ ಸ್ತ್ರೀಯರನ್ನು ಸ್ತ್ರೀಗಳ ಸ್ತ್ರೀಯರನ್ನು ತೃಪ್ತಿಪಡಿಸಿದಕ್ಕೋಸ್ಕರವಾಗಿ ವಸ್ತ್ರಾದಿಗಳನ್ನು ಕೊಡಬೇಕು ಶುಭ ವಸ್ತ್ರ ಶುಕ್ರವಾರ ಬ್ರಾಹ್ಮಣ ಪತ್ನಿಗಳಿಗೆ ಇವರಿಗೆ ವಸ್ತ್ರದಾನವನ್ನು ಮಾಡಬೇಕು ಹಾಗೇ ಶನಿವಾರ ಏನು ಅಪಮೃತ್ಯು ಹರವಾದಂತಹದ್ದು ಶನಿವಾರ ಯಾಕಂದರೆ ಯಮನನ್ನು ಸಂತೋಷಪಡಿಸುವಂಥದ್ದು ಯಮ ಅವತ್ತಿನ ಅಧಿದೇವತೆ ಅಭಿಮಾನಿ ದೇವತೆ ಶನಿವಾರಕ್ಕೆ ಹಾಗಾಗಿ ಮೃತ್ಯು ನಾಶ ಆಗ್ತದೆ ಅಂದರೆ ಅಪ ಅಪ ಅಕಾಲ ಮೃತ್ಯು ಅಥವಾ ಅಪಮೃತ್ಯುವನ್ನು ನಾಶ ಮಾಡಬಹುದು ಆ ದಿವಸ ಯಾ ವಿಶೇಷವಾಗಿ ಅರ್ಚನೆ ಮಾಡಿದರೆ ಶನಿವಾರ ಮಂದಿ ಮಂದವಾಸರ ಅಂದರೆ ನಿಧಾನವಾಗಿ ಸಂಚಾರ ಮಾಡತಕ್ಕಂಥವನು ಅಂತೇಳಿ ಶನಿ ಹಾಗಾಗಿ ಶನಿವಾಸರ ಅಂತ ಹೇಳಿದರೆ ಮಂದವಾಸರ ಅಂತ ಬಂದದ್ದು ಶನಿವಾರಕ್ಕೆ ಹ್ಞೂ ಮಂದಗತಿ ಅಂದರೆ ನಿಧಾನಗತಿ ಅಂತೇಳಿ ರುದ್ರಾದಿಶ್ಚಯ ಜಯದ್ ಬುಧ ರುದ್ರಾದಿಗಳನ್ನು ಅರ್ಚನೆ ಮಾಡಬೇಕು ಶನಿವಾರ ಶಿವನಿಗೂ ವಿಶೇಷ ಇದೆ ಆ ದಿವಸ ಅದು ಶನಿದೆಸೆಗೂ ಹ್ಞೂ ಶಿವನ ಒಂದು ಪ್ರಸನ್ನತೆ ಆದರೆ ಶನಿದೆಸೆಯ ಫಲ ಕಡಿಮೆ ಆಗ್ತದೆ ಆದರೆ ಶಿವನನ್ನು ಕೂಡ ಶನಿ ಒಂದುಗಳಿಗೆ ರುದ್ರನನ್ನು ಹಾಂ ಸೋಲಿಸಿದ್ದಾನೆ ಶನಿದೆಸೆ ಅವನಿಗೂ ಮುಟ್ಟಿದೆ ಅಂತೇಳಿ ಒಂದು ಕತೆ ಬರ್ತದೆ ಅಂದರೆ ಶನಿದೆಸೆ ಈಗ ಇನ್ನೇನು ರುದ್ರನಿಗೆ ಹಿಡೀಲಿಕ್ಕಿತ್ತಂತೆ ಅದರ ಹಿಂದಿನ ದಿವಸ ಶನಿ ಸೂಚನೆ ಕೊಡ್ತಾನೆ ನಾಳೆ ನಿನ್ನನ್ನು ಬಿಡೋದಿಲ್ಲ ನಾನು ನಿನ್ನನ್ನು ಹಿಡಿತೇನೆ ಅಂಥೇಳಿ ಆಗ ತ್ರಿಮೂತ್ರ ಒಬ್ಬರ ಅಂತ ಇವನಿಗೆ ರುದ್ರನಿಗೆ ಆಯಿತು ಅದು ಹೇಗೆ ಸಾಧ್ಯ ನಾನು ನೋಡಿಯೇ ಬಿಡ್ತೇನೆ ಇವನಿಗೆ ಕಾಣದಾಗೆ ನಾನು ಅಡಗಿಕೊಡ್ತೇನೆ ಅಂತೇಳಿ ಗುಪ್ತವಾಗಿ ಅಂತೇಳಿ ಇವನು ಬಿದಿರಿನ ಓಟೆ ಎಡೆಯಲ್ಲಿ ಒಂದು ಸಣ್ಣ ಇರುವೆಯ ರೂಪದಲ್ಲಿ ಅಡಗಿಕೊಂಡಂತೆ ರುದ್ರ ಆವಾಗ ಮರುದಿವಸ ಶನಿ ಹೇಳಿದ ಕೈ ಚಪ್ಪಳ ದಟ್ಟಿ ನಗ್ತಾನೆ ಏನು ನೀನು ಎಲ್ಲಿದ್ದೀ ಬಿದಿರಿನ ಓಟೆ ಎಡೆಯಲ್ಲಿದ್ದೀಯಾ ಅಂತ ಕೇಳ್ತಾನೆ ಆಗ ಶಿವ ಹೇಳತಾನೆ ನೋಡಪ್ಪ ನಾನು ಅಲ್ಲಿದ್ದೇನೆ ನನ್ನನ್ನು ಮುಟ್ಟಿಕ್ಕಾಗಲಿಲ್ಲ ನಿನಗೆ ನನಗೇನು ತೊಂದರೆ ಕೊಡಲಿಕ್ಕೆ ಆಗಲಿಲ್ಲ ಅಂಥೇಳಿ ಯಾರು ರುದ್ರ ಹೇಳ್ತಾನೆ ಅದಕ್ಕೆ ಶನಿ ಹೇಳತಾನೆ ಅಯ್ಯ ನಿನಗೆ ತ್ರಿಮೂರ್ತಿಗಳಲ್ಲಿ ಒಬ್ಬರ ಅಂತ ನಿನಗೆ ಈ ಬಿದಿರಿನ ಹೋಗಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂತಲ್ಲ ಅದೇ ನನ್ನ ಪ್ರಭಾವ ನೋಡು ತಿಳಿ ಅಂತೇಳಿ ಹೇಳ್ತಾನೆ ಶನಿ ನೀನು ಹಾಗೆ ಅಡಗಿ ಕೂತೋದು ನಿನ್ನ ತಿಳ್ಕೊಂಡಿದ್ದೀನಿ ನಾನಿಂತ ತಪ್ಪಿಸ್ಕೊಂಡಿದ್ದೀನಿ ಅಂತ ಆದರೆ ನಿಜವಾಗಿ ನಿನಗೆ ಆ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು ಅದರೊಳಗೆ ಹೋಗಿ ಅದು ನನ್ನ ಪ್ರಭಾವ ಶನಿ ಪ್ರಭಾವ ಅಂತೇಳಿ ಹಾಗೆ ಶಿವನನ್ನು ಬಿಡಲಿಲ್ಲ ರುದ್ರನನ್ನು ಬಿಡಲಿಲ್ಲ ಅಂತೇಳಿ ಹೇಳ್ತಾರೆ ಅದಕ್ಕೆ ವಿಶೇಷವಾಗಿ ಆಂಜನೇಯನವನ್ನ ಆಂಜನೇಯನ ಆರಾಧನೆ ಹಾಗೆ ಶಿವ ದೇವಾಲಯಕ್ಕೆ ಎಳ್ಳೆಣ್ಣೆ ಕೊಟ್ಟರೆ ಶನಿವಾರ ಇರ್ಬೋದು ಸೋಮವಾರ ಇರ್ಬೋದು ಶನಿ ದೆಸೆಯ ಪರಿಹಾರಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಆಂಜನೇಯನ ಮಾತ್ರ ಹಿಡಿಯಲಿಕ್ಕೆ ಆಗಲಿಲ್ಲ ಅಂತೆ ಹ್ಞೂ ಶನಿಗೆ ಹೀಗೆ ಬರ್ತದೊಂದು ಕಥೆ ಅದು ಈ ಶಿವಪುರಾಣಕ್ಕೆ ಸಂಬಂಧಪಟ್ಟದ್ದಲ್ಲ ಹೀಗೆ ನಾವು ಮುಂದೆ ನೋಡ್ತೇವೆ ದೇವಾಂ ನಿತ್ಯಯಜನೆಜನೆ ಪಿಚ ಸ್ಥಾನಿ ದಾನಿ ಜಪೆ ಹೋಮೆ ಬ್ರಾಹ್ಮಣಾಂಚ ತರ್ಪಣೀ ಅಂದರೆ ಈಗ ಅಪಮೃತ್ಯುಹರೆ ಮಂದೇ ರುದ್ರಾದೀಂಶ ಯಜೇದ್ಬುಧ ಆಮೇಲೆ ತಿಲಹೋಮೇನ ದಾನೇನ ತಿಲಾನ್ನೇನ ಚ ಭೋಜಯೇತ್ ಇತ್ತಂ ಯಜೇಚ್ಛ ವಿಭುಧಾನ ಆರೋಗ್ಯಾದಿ ಫಲಂ ಲಭೇತ್ ದಿಂದಲು ಶನಿವಾರ ಅಪಮೃತ್ಯವನ್ನು ಹೋಗಲಾಡಿಸಲಿಕ್ಕೆ ದಾನ ತಿಲ ದಾನದಿಂದಲೂ ಎಳ್ಳಿನ ದಾನ ರುದ್ರ ಮುಂತಾದ ದೇವತುಗಳನ್ನು ರಚಿಸಬೇಕು ತಿಲಾನ್ನದಿಂದ ಎಳ್ಳ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಈ ರೀತಿಯಾಗಿ ಆಯಾ ಆಯಾ ದೇವತೆಯನ್ನು ರಚಿಸಿದರೆ ಆರೋಗ್ಯ ಫಲವು ಸಿಗ್ತದೆ ದೇವಾ ನಿತ್ಯಯನೆ ಎೇ ಎಷ್ಟ ಅ ಸ್ನಾನೆ ದಾನೇ ಜಪೇ ಹೋಮೇ ಬ್ರಾಹ್ಮಣಾಂಚ ತರ್ಪಣೆ ನಿತ್ಯು ಮಾಡ್ತಕ್ಕಂಥದ್ದೇಪೂಜೆ ನವರ ಮುಂತಾದ ಮಾಡ್ತಕ್ಕಂಥ ವಿಶೇಷಪೂಜೆ ತೀರ್ಥಸ್ನಾ ದಾನ ಜಪ ಹೋಮ ಬ್ರಾಹ್ಮಣಸಂತರ್ಪಣೆ ಆದಿವಾರಾಷ್ಟು ಸರ್ವೋ ಜಗದೀಶ್ವರ ತಿಥಿ ನಕ್ಷತ್ರೇ ಚದ್ದೇವ ಪ್ರಪೂಜನೆ ಆ ಏಳು ವಾರಗಳಲ್ಲಿ ಜಗದೀಶ್ವರ ಹಾಂ ಪೂಜೆ ಮಾಡುವಂಥದ್ದು ಅರ್ಚನೆ ಮಾಡುವಂಥದ್ದು ತಿಥಿ ನಕ್ಷತ್ರ ಯೋಗೇ ಚ ತತ್ತದ್ದೇವಪ್ರಪೂಜನೇ ತಿಥಿ ಯೋಗ ನಕ್ಷತ್ರಯೋಗ ಆದಿತ್ಯವಾರ ಮೊದಲಾದಂಥ ವಾರಗಳಲ್ಲಿ ಮಾಡುವಂಥ ಆಯಾ ದೇವತೆಗಳ ಪೂಜೆ ಇವುಗಳಲ್ಲಿ ಸರ್ವಜ್ಞಾನ ಪರಮೇಶ್ವರನೇ ಎಲ್ಲರಿಗೂ ಆಯಾಯ ದೇವತಾರೂಪದಿಂದ ಆರೋಗ್ಯ ಉಂಟಾದಂತಹ ಆಯಾ ಫಲಗಳನ್ನು ಕೊಡುತ್ತಾನೆ ತತ್ತದ್ರೂಪೇಣ ಸರ್ವೇಶ್ ಆರೋಗ್ಯಾಧಿಫಲಪ್ರದ ದೇಶಕಾಲುಸಾರೇಣ ತಥಾ ಪಾತ್ರಾನುಸಾರತ ದೇಶ ಕಾಲ ಹಾಗೆ ಪಾತ್ರತೆ ಯೋಗ್ಯತೆಯನ್ನು ಅನುಸರಿಸಿ ಫಲ ಸಿಗ್ತದೆ ಎಲ್ಲರಿಗೂ ಕೂಡ ಅವರವರ ತಾರತಮ್ಯತೆಯಿಂದ ಕೂಡಿ ಅವರವರ ಯೋಗ್ಯತೆಗನುಸಾರವಾಗಿ ಅವರವರ ಪುಣ್ಯ ಪಾಪಗಳಿಗನುಸಾರವಾಗಿ ಅವರವರು ಮಾಡಿದಂತಹ ಕರ್ಮ ಫಲಗಳಿಗನುಸಾರವಾಗಿ ದ್ರವ್ಯ ಶ್ರದ್ಧಾನುಸಾರೇಣ ತೋಕಾನುಸಾರತ ತಾರತಮ್ಯಕ್ರಮ ದೇವಾಸ್ತು ಆರೋಗ್ಯಾದೀನ್ ಪ್ರಯ್ತೀ ದೇವ ತಾರತಮ್ಯಕ್ರಮ ದೇವಸ್ತ್ ಆರೋಗ್ಯಾದೀನ್ಸ್ ಪ್ರಯತ್ನ ಭಗವಂತ ಶುಭಕರ್ಮದ ಆದಿಯಲ್ಲು ಆಮೇಲೆ ಅಶುಭಕರ್ಮದ ಕೊನೆಯಲ್ಲೂ ಕೂಡ ಶುಭುಭನ್ ಜನ್ಮರ್ಷು ಗೃಹೇ ಗೃಹೀ ಆರೋಗ್ಯಾಸಮರ್ಥ ಆಧಿತ್ಯದೀನ್ ಗೃಹ ಗ್ರಹನ್ ಯಜೇತ್ ಶುಭಕರ್ಮದ ಆದಿಯಲ್ಲಿ ಶುಭಾವು ಶುಭನ್ ಅಶುಭಾಂಕ ಶುಭಾಶುಭಾ ಅಶುಭದ ಕೊನಿಯಲ್ಲಿ ಅಂದರೆ ಶುಭಕರ್ಮದ ಆದಿ ಮಂಗಳ ಕಾರ್ಯಗಳ ಆದಿಯಲ್ಲಿ ಮದುವೆ ಮುಂಜಿ ಅಂದರೆ ಉಪನಯನ ಮುಂತಾದ ಕಾರ್ಯಕ್ರಮಗಳ ಆದಿಯಲ್ಲಿ ಅಶುಭ ಸಂಸ್ಕಾರ ಅಂದರೆ ಮೃತ ಸಂಸ್ಕಾರ ಆದಿಗಳು ಅದರ ಕರ್ಮದ ಅಪರ ಕರ್ಮದ ಕೊನೆಯಲ್ಲಿ ಆಮೇಲೆ ಜನ್ಮ ನಕ್ಷತ್ರದ ದಿವಸ ಗೃಹಸ್ಥನಾದವು ಆರೋಗ್ಯ ಮುಂತಾದ ಫಲಗಳಿಗಾಗಿ ಆದಿತ್ಯನೇ ಮೊದಲಾದ ಗ್ರಹಗಳನ್ನು ಅರ್ಚಿಸಬೇಕು ನೋಡಿ ಗ್ರಹಗಳ ಅರ್ಚನೆಯನ್ನು ಯಾವಾಗ ಮಾಡಬೇಕು ಶುಭ ಕರ್ಮಗಳ ಗ್ರಹ ಶಾಂತಿ ಮಾಡಬೇಕು ಅಶುಭಕರ್ಮಗಳ ಅಂತ್ಯದಲ್ಲಿ ಗ್ರಹಗಳಿಗೆ ಪೂಜೆಯನ್ನು ಮಾಡಬೇಕು ತಸ್ಮಾದ್ವೈ ದ್ವೈ ದೇವಯಜನಂ ಸರ್ವಾಭೀಷ್ಟ ಫಲಪ್ರದಂ ಸಮ ಬ್ರಾಹ್ಮಣಾನಾಂ ಅನ್ಯೇಷಾಂ ಜೈವ ತಾಂತ್ರಿಕಂ ಆದ ಸಕಲ ಇಷ್ಟಾರ್ಥಗಳನ್ನು ಉಂಟು ಮಾಡುವಂಥದ್ದು ಫಲಪ್ರದಂ ಸಮ ಬ್ರಾಹ್ಮಣಾಂ ಅನ್ಯೇಷಾಂ ಜೈವ ಬ್ರಾಹ್ಮಣರು ವೇದ ಮಂತ್ರಗಳಿಂದ ಪೂಜೆ ಮಾಡಬೇಕು ಬೇ ಮುಖ್ಯ ಉಳಿದವರು ಪುರಾಣ ಶ್ಲೋಕ ಮುಂತಾದವುಗಳಿಂದ ಅಥವಾ ಮಂತ್ರವಿಲ್ಲದೆ ಬರೀ ತಂತ್ರದಿಂದಲಾದರೂ ಮಾಡಬೇಕು ಯಥಾಶಕ್ತಿಯಾನುಸಾರೇಣ ಕರ್ತವ್ಯ ಸರ್ವ ನರೈ ಸಪ್ತಸ್ವಪಿ ಚವಾರೇಶು ನರೈ ಶುಭ ಫಲೇ ಶುಭಿಹಿ ಶುಭ ಫಲವನ್ನು ಬಯಸ್ತಕ್ಕಂತಹ ಮನುಷ್ಯರು ಯಥಾಶಕ್ತಿಯಿಂದ ತಮ್ಮ ಶಕ್ತಿ ಇದ್ದಷ್ಟು ಇದನ್ನು ಮಾಡಬೇಕು ಹೇಗೆ ಬ್ರಾಹ್ಮಣರು ವೇದ ಮಂತ್ರಗಳಿಂದ ಮಿಕ್ಕವರು ಪುರಾಣ ಶ್ಲೋಕಾದಿಗಳಿಂದ ಅಥವಾ ಮಂತ್ರವಿಲ್ಲದೆ ಬೇರೆ ತಂತ್ರದಿಂದಲೇ ಅದು ಮಾಡಬಹುದು ಭಕ್ತಿ ಭಾವ ಮುಖ್ಯವಾದಂಥದ್ದು ಶ್ರದ್ಧೆ ಈ ದೇವಯಜ್ಞವನ್ನು ಏಳು ವಾರಗಳಲ್ಲಿ ಕೂಡ ತಮ್ಮ ಶಕ್ತಿಗನುಸಾರವಾಗಿ ಶುಭ ಫಲವನ್ನು ಅಪೇಕ್ಷಿಸ್ತಕ್ಕಂಥವ್ರು ಮಾಡಬೇಕು ಅಂತೇಳಿ ಇಲ್ಲಿ ಸೂತ್ರ ಪುರಾಣಿಗಳು ಹೇಳ್ತಾರೆ ದರಿದ್ರ ತಪಸಾ ದೇವಾನ್ ಯಜೇದಾಢ್ಯೋ ಧನೇನಹಿ ಪುನಶ್ಚವಂ ವಿಧಂ ಧರ್ಮಂ ಕುರುತೆ ಶ್ರದ್ಧೆಯ ಸಹ ದರಿದ್ರನು ಬಡವ ತಪಸ್ಸಿನಿಂದ ದೇವತೆಗಳನ್ನು ಪೂಜಿಸಬೇಕು ದೇವಾನ್ ಯಜೇತ್ ಆಢ್ಯ ಧನೇನಹಿ ಶ್ರೀಮಂತನಾದನು ಹಣದಿಂದ ಪುನಶ್ಚೈವ ವಿಧಂ ಪುನಃ ಚ ಏವಂ ವಿಧಂ ಧರ್ಮಂ ಕುರುತೆ ಶ್ರದ್ಧೆಯ ಸಹ ಈ ರೀತಿಯಾದ ಧರ್ಮೋನ್ನ ಯಾವ ಶ್ರದ್ಧೆಯಿಂದ ಆಚರಿಸ್ತಾನು ಪುನಶ್ಚ ಭೋಗಾನ್ ವಿವಿಧಾನ್ ಭುಕ್ತ ಭೂಮೌ ಪ್ರಜಾಯತೆ ಅವನು ಇಹ ಪರಗಳಲ್ಲಿ ಉತ್ತಮವಾದ ಭೋಗಗಳನ್ನು ಪಡೆದು ತಿರುಗಿ ಭೂಮಿಯಲ್ಲಿ ಉತ್ತಮ ಜನ್ಮವನ್ನು ಹೊಂದುತ್ತಾನೆ ಪುನಃ ಹುಟ್ಟುತ್ತಾನೆ ಭಯ ಛಾಯಾಂ ಜಲಾಶಯ ಬ್ರಹ್ಮ ಧರ್ಮಸಂಚಯಂ ಛಾಯಾಮ್ ನೆರಳಿಗಾಗಿ ಸಾಲು ಮರ ಆಮೇಲೆ ಜಲಾಶಯ ಕೆರೆ ಬಾವಿ ಮುಂತಾದವುಗಳನ್ನು ತೋಡಿಸುವಂಥದ್ದು ಬ್ರಹ್ಮ ಪ್ರತಿಷ್ಠಾಂ ಬ್ರಾಹ್ಮಣರಿಗೆ ಜೀವನವನ್ನು ಒಂದು ಜೀವನೋಪಯೋಗಿ ವೃತ್ತಿಯನ್ನು ಅಥವಾ ಬ್ರಾಹ್ಮಣರಿಗೆ ಆಶ್ರಯವನ್ನು ಕೊಡುವಂಥದ್ದು ಹ್ಞೂ ಧರ್ಮ ಸಂಚಯಂ ದೇವ ಪ್ರತಿಷ್ಠೆ ಮುಂತಾದವನ್ನು ಮಾಡ್ತಕ್ಕಂಥದ್ದು ಹ್ಞೂ ಧರ್ಮ ಸಂಗ್ರಹ ಮಾಡತಕ್ಕಂಥ ಈ ರೀತಿಯಾಗಿ ಮುಂತಾದ ಧರ್ಮ ಕಾರ್ಯಗಳನ್ನು ಧನವಂತನಾದರೂ ಮಾಡಬೇಕು ಹ್ಞೂ ದರಿದ್ರನು ತಪಸ್ಸು ಮಾಡಬೇಕು ಅಂಥೇಳಿ ಸರ್ವಂಚ ವಿತ್ತವಾನ ಕುರಿಯ ಸದಾ ಭೋಗಪ್ರಸಿದ್ಧಯೇ ಅದರಿಂದ ಅವನಿಗೆ ಇಹದಲ್ಲಿ ಭೋಗವು ಸಿದ್ಧಿಸ್ತದೆ ಹಣ ಇರುವ ಈ ರೀತಿ ಮಾಡಿದರೆ ಯಾವುದೆಲ್ಲ ಸಾಲು ಮರ ಕೆರೆ ಬಾವಿ ಮುಂತಾದವುಗಳನ್ನು ನೀರಿಗಾಗಿ ಬ್ರಾಹ್ಮಣರಿಗೆ ಜೀವನೋಪಾಯಕ್ಕಾಗಿ ಕೊಡುವಂಥದ್ದು ಆಮೇಲೆ ದಾನ ದಕ್ಷಿಣಗಳನ್ನು ಆಮೇಲೆ ದೇವ ಪ್ರತಿಷ್ಠೆ ಅಂದರೆ ಈಗ ನೋಡಿ ಶ್ರೀಮಂತರು ಕೂಡ ವೈದಿಕ ದಕ್ಷಿಣೆ ಅಂತೇಳಿ ಕೊಡುವಾಗ ಬಟ್ಟರಿಗೆ ಕೊಡುವಾಗ ಲೆಕ್ಕ ಹಾಕ್ತಾರೆ ಹ್ಞೂ ಬೇರೆಲ್ಲ ದುಬಾರಿ ಖರ್ಚುಗಳನ್ನು ಮಾಡ್ತಾರೆ ಆದರೆ ದಕ್ಷಿಣೆ ಬೆಟ್ಟಿಗೆ ಕೊಡುವಂಥದ್ದು ಅಂಥೇಳಿ ಆಗುವಾಗ ಅದನ್ನು ಅವ್ರ ಹತ್ರ ಕೇಳಬೇಕು ಇವ್ರ ಹತ್ರ ಕೇಳಬೇಕು ಅಲ್ಲಿ ಅಷ್ಟೇ ಹಾಕ್ಕೊಳ್ಬೇಕು ಇಷ್ಟೇ ಹಾಕ್ಕೊಳ್ಬೇಕು ತಾವು ಹಣ ಮಾಡುವಂಥ ತಮ್ಮ ವೃತ್ತಿಯಲ್ಲಿ ಇರತಕ್ಕಂಥ ಆದಾಯ ಅದರ ಬಗ್ಗೆ ಯಾ ತಾವೇನು ಯಾರತ್ರ ಹೇಳಲಿಕ್ಕೆ ಹೋಗೋದಿಲ್ಲ ಅಥವಾ ಅದನ್ನು ಪ್ರಶ್ನಿಸುವ ಹಕ್ಕು ಬೇರೆ ಬೇರೆಯವ್ರಿಗಿಲ್ಲ ಆದರೆ ಒಂದು ವೈದಿಕ ಕ್ರಿಯೆಯನ್ನು ಮಾಡಿಸಿ ಆಗುವಾಗ ನಮ್ಮ ಒಂದು ಶ್ರೇಯಸ್ಸಿಗಾಗಿ ಮಾಡ್ತಕ್ಕಂಥದ್ದು ಆ ವೈದಿಕ ಪ್ರಕ್ರಿಯೆ ಅದನ್ನು ಮಾಡಿಸಿದವರಿಗೆ ಕೊಡ್ತಕ್ಕಂಥ ದಕ್ಷಿಣೆಯಲ್ಲಿ ಸಂಕುಚಿತ ಭಾವನೆಯನ್ನು ತಾಳ್ತಾರೆ ಬೇರೆಲ್ಲ ಅದ್ದೂರಿ ಆಡಂಬರ ಊಟಕ್ಕೆ ಹತ್ತು ಬಗೆ ಹತ್ತು ಸ್ವೀಟ್ರು ಹ್ಞೂ ಅದೇನು ಶ್ಯಾಮ್ಯಾನ ಚಪ್ಪರವೋ ಶೀಟೋ ಏನೇನು ಏನೇನೋ ಅದ್ದೂರಿಯೋ ಎಷ್ಟು ಎಷ್ಟು ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಹಾಲು ಬೇರೆಲ್ಲ ವ್ಯವಸ್ಥೆಗಳು ಇರ್ತವೆ ಹ್ಞೂ ಮದುವೆ ಹಾಲು ಇರ್ಬೋದು ಅಥವಾ ಯಾವುದೋ ಆದರೆ ಇದಕ್ಕಾಗುವಾಗ ಕೆಲವರು ಲೆಕ್ಕ ಹಾಗೆ ಅಂದರೆ ಅಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿಸುವಂಥದ್ದಲ್ಲಿ ಆ ದಾನ ದಕ್ಷಿಣೆಗಳು ಕೂಡ ಬರ್ತದೆ ಅದರಲ್ಲಿ ಸಂಕುಚತೆಯನ್ನು ಮಾಡಿದ ಉದಾರ ಬುದ್ಧಿಯಿಂದ ಕೊಡಬೇಕು ಯಥಾಶಕ್ತಿ ದಕ್ಷಿಣ ಅಂತೇಳಿ ಬರ್ತದೆ ವೈದಿಕ ಕ್ರಿಯೆಯಲ್ಲಿ ಯಥಾಶಕ್ತಿ ತನಗೆ ಎಷ್ಟು ಶಕ್ತಿ ಎಷ್ಟು ಕೊಡಬೇಕು ಅಂತೇಳಿ ಹಾಗಂತೇಳಿ ಪಡೆಯತಕ್ಕಂಥವ್ರು ದಕ್ಷಿಣ ಪಡೆಯತಕ್ಕಂಥ ಒಬ್ರು ತನಗಿಷ್ಟೇ ಕೊಡಬೇಕು ಅಂತ ಕೇಳಬಾರ್ದಂತೆ ಅದು ಒಂದು ಕಡೆ ಒಂದು ಘಟನೆ ಆಯಿತು ಅಂತೇಳಿ ಒಬ್ಬರು ನಮ್ಮ ಹಿರಿಯರು ಹೇಳಿದರು ಅಂದರೆ ನಿಮ್ಗೆ ಎಷ್ಟು ಕೊಡಬೇಕು ಅಂತ ಒಬ್ಬರು ಮನೆಯ ಕರ್ತರು ಯಜಮಾನರು ಕೇಳಿದಾಗ ನನಗೆ ಎರಡು ಸಾವಿರ ಅಂತ ಒಬ್ಬರು ಹೇಳಿದ್ರಂತೆ ಅದಕ್ಕೆ ಇವರು ಏನು ಮಾಡಿದರು ಇನ್ನೊಬ್ಬರು ಇದ್ರು ಅವ್ರ ಹತ್ರ ಕೇಳಿ ಆಗುವಾಗ ಬಟ್ರು ಇನ್ನೊಬ್ಬರು ಅವ್ರ ಹತ್ರ ಎಷ್ಟು ನಿಮಗೆ ದಕ್ಷಿಣ ಕೊಡಬೇಕು ಅಂತ ಕೇಳುವಾಗ ಅವರು ಏನು ಹೇಳು ನೀವು ಭಕ್ತಿಯಿಂದ ಕೊಡಿ ನಿಮ್ಮ ಇಷ್ಟ ಅಂತ ಹೇಳಿದಿರಂತೆ ಇವರು ಏನು ಮಾಡಿದರು ಕ್ರಿಯಾ ದಕ್ಷಿಣ ಭಟ್ರಿಗೆ ದಕ್ಷಿಣ ಕೊಡುವಾಗ ಎರಡು ಅಂತ ಹೇಳಿದ್ರಿಗೆ ಎರಡು ಕೊಟ್ರಂತೆ ಇನ್ನೊಬ್ರಿಗೆ ನಾಲ್ಕು ಕೊಟ್ರಂತೆ ಅಂದರೆ ನಾವು ಅಪೇಕ್ಷೆ ಪಡುವಂಥದ್ದು ಮತ್ತು ಅಪೇಕ್ಷಿಸದೆ ವ್ಯತ್ಯಾಸ ಹಾಗೆ ಆ ರೀತಿ ಕೂಡ ನಡೆಯುತ್ತದೆ ಸರ್ವಚ ವಿವಾನ್ ಕುರ್ಯಾತ್ ಸದಾ ಭೋಗ ಪ್ರಸಿದ್ಧೇ ಕಾಲಾಚ ಪುಣ್ಯಪಾಕ ಜ್ಞಾನಸಿದ್ಧಿ ಪ್ರಜಾಯತೆಯ ಇದರಿಂದ ಕೊನೆಗೆ ಕಾಲಾನುಸಾರವಾಗಿ ಮೊದಲಿಗೆ ಭೋಗ ಆಮೇಲೆ ಪುಣ್ಯಬಲದಿಂದ ಬ್ರಹ್ಮಜ್ಞಾನವು ಸಿದ್ಧಿಸ್ತದೆ ಸರ್ವ ಯ ಇಮಂ ಶೃಣುತ ಅಧ್ಯಾ ಪಠತೆ ನರೋ ್ವಿಜ ಶ್ರವಣಸೋಪಕರ್ತೇಯಜ್ಞಫಲಂ ಲಭೇತ ಶ್ರೀ ಶಿವಮಹಾಪುರಾಣೇ ವಿಷ ಸಂಹಿತೆಯಂ ಚತುರ್ದಶೋಧ್ಯಾ ಈ ದೇವಜ್ಞವನ್ನು ಪ್ರತಿಪಾದಿಸತಕ್ಕಂಥ ಅಧ್ಯಾಯವನ್ನು ಯಾವ ಪುರುಷನ್ ಕೇಳುತ್ತಾನೋ ಯಮಂ ಶೃಣುತ ಅಧ್ಯಾಂ ಪಠತೆ ನರೋ ್ವಿಜಾ ಎಲ್ಲ ಬ್ರಾಹ್ಮಣರೆ ತ್ಜೋತ್ತಮರೆ ಯಾವ ಮನುಷ್ಯನು ಈ ಇದನ್ನು ಅಥವಾ ಓದುತ್ತಾನೋ ಈ ದೇವಜ್ಞ ಬಗೆಗಿನ ಈ ಒಂದು ಅಧ್ಯಾಯವನ್ನು ಶ್ರವಣಸ ದೇವಯಜ್ಞ ಫಲಂ ಲಭೆಯ ಕೇಳುವವರು ಹಾಗೆ ಓದುವವರು ಹಾಗೆ ಕೇಳುವವರಿಗೆ ಓದುವವರಿಗೆ ಅನುಕೂಲ ಮಾಡಿಸಿ ಕೊಡತಕ್ಕಂಥವ್ರು ಅವನು ಅಂಥವರು ಕೂಡ ದೇವಯಜ್ಞವನ್ನೇ ಮಾಡಿದಂಥ ಫಲವನ್ನು ಪಡೆಯುತ್ತಾರೆ ಇಲ್ಲಿಗೆ ಶಿವಮಹಾಪ್ರಾಣದ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿನಾಲ್ಕನೇ ಅಧ್ಯಾಯವು ಮುಗಿಯಿತು ಇನ್ನು ಮುಂದೆ ಹದಿನೈದನೇ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಹರಿ ರಾಮ ಓಂ ತತ್